ತಿಲಜವರ್ತಿಗಳನುಸರಿಸಿ ಪ್ರಜ್ವಲಿಸಿ ದೀಪಗಳಾಲಯದ ಕತ್ತಲೆಯ ಭಂಗಿಸಿ ತದ್ಗತಾರ್ಥವ ತೋರುವಂದದಲ್ಲಿ ಜಲರುಹೇಕ್ಷಣ ತನ್ನವರ ಮನದೊಡಗೆ ಭಕ್ತಿಜ್ಞಾನ ಕರ್ಮಕ್ಕೆ ಒಲಿದು ಪೊಳವುತ ತೋರುವನು ಗುಣರೂಪಕ್ರಿಯೆಗಳ ಭಗವಂತ ಎಲ್ಲ ಕಡೆ ತುಂಬಿದವ ಎಲ್ಲ ಕಡೆ ವ್ಯಾಪಿಸಿಕೊಂಡು ಹೇಗೆ ಬ್ರಹ್ಮಾಂಡದಲ್ಲಿ ಹಾಗೆ ಪಿಂಡಾಂಡದಲ್ಲಿ ಅಂತ ಇಷ್ಟು ವಿವರಣೆ ಮಾಡಿ ಈ ಪಂಚತನ್ಮಾತ್ರ ಸಂಧಿಯಲ್ಲಿ ತನ್ಮಾತ್ರೆಗಳಲ್ಲಿ ಎಲ್ಲ ರೂಪರಸಗಂಧ ಸ್ಪರ್ಶ ಶಬ್ದಗಳಲ್ಲಿ ಹೇಗೆ ಭಗವಂತ ತುಂಬಿದ ವ್ಯಾಪ್ತನಾಗಿದ ವಿವರಿಸಿ ಹೀಗೆ ವ್ಯಾಪ್ತನಾದ ಭಗವಂತ ಕಾಣುವ ಬಗೆ ಹೇಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ಅದನ್ನು ದಾಸರು ಈ ಶ್ಲೋಕದಲ್ಲಿ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಭಗವಂತ ಹೇಗೆ ಕಾಣ್ತಾನೆ ಅದೊಂದು ದೃಷ್ಟಾಂತ ಕೊಟ್ಟರು ಒಳ್ಳೆಯ ದೃಷ್ಟಾಂತ ಯಾವುದೇ ಒಂದು ವಸ್ತು ನಮಗೆ ಕಾಣಿಸಬೇಕಾಗಿದ್ದರೆ ಇರುವುದಕ್ಕಿಂತಲೂ ಮುಖ್ಯವಾಗಿ ನಮಗೆ ಭಾವನೆ ಮುಖ್ಯ ಅಂತ ಹೇಳಿದ್ರು ಎಷ್ಟು ವಸ್ತುಗಳು ಪ್ರಪಂಚದಲ್ಲಿದೆ ಎಷ್ಟು ವಸ್ತುವನ್ನು ನಾವು ಕಣ್ಣಲ್ಲಿ ಕಾಣುತ್ತೇವೆ ಎಷ್ಟು ವಸ್ತು ನಮಗೆ ಅಲ್ಲಿ ಇದ್ದ ದುಗತ್ತಾಗಿದೆ ಅಂತ ಬರೀ ಕಣ್ಣಿಗೆ ಕಾಣಿಸುವುದು ಮುಖ್ಯ ಅಲ್ಲ ಅಲ್ಲಿ ಇದ್ದದರ ಬಗ್ಗೆ ನಮಗೆ ಆದರ ಮುಖ್ಯ ಅಂತ ಟೀಕಾಕೃತ್ಪಾದರೂ ಒಂದು ಕಡೆ ಮಾತು ಹೇಳುತ್ತಾರೆ ಒಳ್ಳೆಯ ಮಾತು ಹೇಳುತ್ತಾರೆ ತತ್ರ ಆದರವತ ತಿದ್ದಮಾನಂ ಸ್ಫುರತಿ ನಾನು ಅನ್ಯತ್ರ ಆದರವತಃ ಅನಾದರವತಃ ಅಂತ ಹೇಳ್ತಾರೆ ಒಂದು ವಸ್ತು ಕಾಣಿಸಬೇಕಾಗಿದ್ರೆ ನಮಗೆ ಆದರ ಮುಖ್ಯ ಅಂತ ಇನ್ನೊಂದು ಕಡೆ ಆಧಾರ ಇಲ್ಲದೆ ಇರುವುದು ಮುಖ್ಯ ಅಂತ ಒಂದು ವಸ್ತುವನ್ನು ನೋಡ್ತಾ ಇರ್ತೇವೆ ನಮ್ಮ ಮನಸ್ಸು ಎಲ್ಲಿಯೋ ಇದೆ ಅಂತ ಆದರೆ ಆ ವಸ್ತು ಇದ್ರೂ ಗೊತ್ತಾಗುವುದಿಲ್ಲ ಎಷ್ಟು ಜನ ಬಂದಿರ್ತಾರೆ ಎಷ್ಟು ಜನರನ್ನು ನಮ್ಮ ಕಣ್ಣು ಸಂಪರ್ಕಿಸಿದೆ ಆದರೆ ಗೊತ್ತಾದ್ದು ಎಷ್ಟು ಜನ ನೀವು ನಿನ್ನೆ ಬಂದಿದ್ದೀರಾ ನೀವು ಗೊತ್ತೇ ಆಗಲಿಲ್ಲ ಮಾರ ಅಂತ ಹೇಳುತ್ತೆ ಯಾಕೆ ಅಂತಂದರೆ ನಮಗೆ ಆದರ ಇರುವುದಿಲ್ಲ ಅಲ್ಲಿ ಬೇರೆ ಎಲ್ಲಿಯೋ ಕಡೆ ನಮ್ಮದು ಅನಾದರ ಇತ್ತು ದಾರಿಯಲ್ಲಿ ಬರುವಾಗ ಎಷ್ಟು ಜನರನ್ನು ಎಷ್ಟು ವಸ್ತುವನ್ನು ನಾವು ನೋಡಿದ್ದೇವೆ ಕಂಡದ್ದು ಎಷ್ಟು ವಸ್ತು ನಮಗೆ ಮನೆಗೆ ಬಂದಾಗುತ್ತೋ ಇಷ್ಟು ಜನ ಸಿಕ್ಕಿದ್ರು ಇಷ್ಟು ವಸ್ತು ನಾನು ನೋಡಿದ್ದೇನೆ ಆದ್ದರಿಂದ ವಸ್ತು ಇರುವುದು ಮುಖ್ಯ ಅಲ್ಲ ಕಣ್ಣಿನ ಸಂಪರ್ಕ ಆಗುವುದು ಮುಖ್ಯ ಅಲ್ಲ ಅದಕ್ಕೆ ಆದರ ಇರಬೇಕು ಅಂತ ಬೇರೆ ಕಡೆ ಅನಾ ಇರಬೇಕು ಅಂತ ಬೇರೆ ಕಡೆ ಅನಾದರ ಇದ್ದು ಅಲ್ಲಿ ಆದರ ಇದ್ರೆ ಮಾತ್ರ ಆ ವಸ್ತು ಕಾಣಿಸ್ತದೆ ಇಲ್ಲದ್ರೆ ಕಾಣಿಸುವುದಿಲ್ಲ ಅಂತ ಟೀಕಾಕೃಷ್ಣ ಅದರದ್ದು ಒಳ್ಳೆಯ ಮಾತು ಹೇಳುತ್ತಾರೆ ಹಾಗೆ ದೇವರು ಎಲ್ಲ ಕಡೆ ಇರಬಹುದು ಆದರೆ ಇದ್ದದ್ದು ಮುಖ್ಯ ಅಲ್ಲ ಅಲ್ವಾ ನಮ್ಮ ದೃಷ್ಟಿಗೆ ಸಂಪರ್ಕ ಆದದ್ದು ಮುಖ್ಯ ಅಲ್ಲ ಅಲ್ವಾ ನಮಗೆ ಆಧಾರ ಬೇಕು ಅಂತ ಉಂಟ ನಮಗೆ ದೇವರಲ್ಲಿ ಆಧಾರ ಇದೆಯಾ ಆದರ ಇದ್ರೂ ದೇವರು ಯಾಕೆ ಕಾಣಿಸುವುದಿಲ್ಲ ಅನ್ಯತ್ರ ಆದರವತಃ ನಮಗೆ ಇರುವುದೇ ಆದರ ಬೇರೆ ಕಡೆ ಹಾಗಾಗಿ ಬಿಟ್ಟು ಉಳಿದ ವಸ್ತುವಿನಲ್ಲಿ ನಮಗೆ ಆದರ ಇರುವುದರಿಂದ ಭಗವಂತನಲ್ಲಿ ಆದರ ಇಲ್ಲವಾದ್ದರಿಂದ ಭಗವಂತ ನಮಗೆ ಕಾಣಿಸುವುದಿಲ್ಲ ಯಾರಿಗೆ ಆದರ ಇದೆ ಬೇರೆ ಕಡೆ ಅನಾದರ ಇದೆ ಅವರಿಗೆ ಕಾಣಿಸುತ್ತಾನೆ ಇದು ನಾವು ಗಮನಿಸಬೇಕಾದ ಅಂಶ ಅದನ್ನು ಟೀಕಾಕೃತವಾದರೂ ಬಹಳ ಸುಂದರವಾದ ಮಾತನ್ನು ನಮಗೆ ಬಿಡಿಸ್ತಾನೆ ಒಂದು ವಸ್ತು ಕಾಣಿಸಬೇಕಾಗಿದ್ರೆ ದೀಪ ಬೇಕು ಇದು ಮುಖ್ಯ ದೇವರು ಕಣ್ಣು ಕೊಟ್ಟಿದ್ದಾನೆ ಕಣ್ಣಲ್ಲಿಯೇ ಸೂರ್ಯನನ್ನು ಇಟ್ಟಿದ್ದಾರೆ ಚಂದ್ರನನ್ನು ಇಟ್ಟಿದ್ದಾರೆ ಆದರೆ ವಸ್ತು ಕಾಣಿಸಬೇಕಾದ್ರೆ ವಸ್ತುವಿನ ಮೇಲೆ ಬೆಳಕು ಇರಬೇಕು ಅಂದರೆ ಬೆಳಕಿದ್ರೆ ಮಾತ್ರ ಆ ವಸ್ತು ಕಾಣಿಸ್ತದೆ ಬೆಳಕಿರದೆ ಹೋದರೆ ಕಾಣಿಸುವುದಿಲ್ಲ ಅಂದರೆ ಸೂರ್ಯ ಇಲ್ಲಿರಬಹುದು ಚಂದ್ರ ಇಲ್ಲಿರಬಹುದು ಆದರೆ ವಸ್ತು ಕಾಣಿಸಬೇಕಾಗಿದ್ರೆ ಹೊರಗಿನ ಸೂರ್ಯನ ಸಂಪರ್ಕ ಅಲ್ಲಿ ಆಗಬೇಕು ಆವಾಗ ಆ ವಸ್ತು ಕಾಣಿಸ್ತದೆ ಅಂತ ಇದನ್ನು ಟೀಕಾಕೃತ್ಪಾದರು ಹೇಳಿದ್ರು ತಿಲಜ ವರ್ತಿಗಳನ್ನು ಪ್ರಜ್ವಲಿಸಿ ದೀಪಗಳಾಲಯದ ಕತ್ತಲೆಯ ಭಂಗಿಸಿ ತಿರಜ ವರ್ತಿಗಳನ್ನು ಅನುಸರಿಸಿ ತಿರಜ ವರ್ತಿಗಳನ್ನು ಅನುಸರಿಸಿ ತಿಲ ಅಂದ್ರೆ ಎಳ್ಳು ತಿರಜ ಅಂದ್ರೆ ಎಳ್ಳಿನಲ್ಲಿ ನಿರ್ಮಾಣಗೊಂಡಿರತಕ್ಕಂತಹದ್ದು ತೈಲ ಎಣ್ಣೆ ಅದಕ್ಕೆ ವರ್ತಿ ವರ್ತಿ ಅಂದ್ರೆ ಬತ್ತಿ ನಾವು ಬತ್ತಿಯನ್ನು ಮಾಡಿ ಅದರಲ್ಲಿ ಬತ್ತಿಯನ್ನು ವದ್ದೆ ಮಾಡಿ ದೀಪ ಹಚ್ಚುವ ಕ್ರಮ ದೀಪ ಭಗವಂತನ ಮುಂದೆ ಉರಿಸಬೇಕಾಗಿದ್ದರೆ ಅದು ತಿಲದ ದೀಪ ಹಚ್ಚಬೇಕಂತೆ ತಿಲದ ಎಣ್ಣೆಯಲ್ಲಿ ಬತ್ತಿಯನ್ನು ಒದ್ದೆ ಮಾಡಿ ದೇವರ ಮುಂದೆ ಹಚ್ಚಿ ಇಡಬೇಕಂತೆ ನಮಗೆ ಯಾವುದಾದ್ರೂ ಒಂದು ಎಣ್ಣೆ ಆಗಿಬಿಡುತ್ತೆ ಅಂತ ಯಾವುದೋ ಎಣ್ಣೆ ಅಲ್ಲ ಖರ್ಚು ಕಡಿಮೆ ಎಣ್ಣೆನ ಪ್ರಶ್ನೆ ಅಲ್ಲ ಅದು ಎಳ್ಳೆಣ್ಣೆ ದೀಪನೇ ಆಗಬೇಕು ಅಂತ ಎಳ್ಳೆಣ್ಣೆ ದೀಪ ಅಂದರೆ ಒಳ್ಳೆ ಎಣ್ಣೆ ಆಗಬೇಕಂತ ಅದು ಅಂಗಡಿಯಲ್ಲಿ ಹೀಗೆ ಹೇಳಬೇಕು ಒಳ್ಳೆ ಎಣ್ಣೆ ಕೊಡಬೇಕು ಈ ತಿರುಗಲ್ಲೇನು ಗೊತ್ತಿಲ್ಲ ನನಗೆ ನಮ್ಮ ನಮ್ಮ ಕನ್ನಡ ಭಾಷೆಯಲ್ಲಿ ಒಳ್ಳೆ ಎಳ್ಳೆಣ್ಣೆ ಕೊಡಿ ಅಂತ ಹೇಳಬೇಕು ಅವ್ರ ಹತ್ರ ಕೊಡ್ತಾರೆ ಇಲ್ಲದಿದ್ರೆ ದೀಪ ಹಚ್ಚುವುದಿಲ್ಲ ಉರಿಯುವುದಿಲ್ಲ ಯಾಕೆ ಎಳ್ಳೆಣ್ಣೆ ಅಂತಂದರೆ ಒಂದು ಕಾರಣ ಹೇಳ್ತಾರೆ ನಮ್ಮ ಹಿರಿಯರು ನಾವು ದೀಪ ಹಚ್ಚುವುದು ಯಾವುದಕ್ಕೋಸ್ಕರ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಸಮಸ್ಯೆ ಬಂದದ್ದು ಯಾವುದರಿಂದ ನಮ್ಮ ಸಮಸ್ಯೆಗೆ ನಾವೇ ಮುಖ್ಯ ಕಾರಣ ನಮ್ದು ಏನು ಕಾರಣ ಈ ಜನ್ಮದ್ದಲ್ಲ ಜನ್ಮಾಂತರದಲ್ಲಿ ಮಾಡಿದ್ದು ಏನೋ ದುರಿತ ಹಾಗಾದರೆ ನಮ್ಮ ಕಷ್ಟಗಳಿಗೆ ಮೂಲ ಕಾರಣವಾಗಿರತಕ್ಕಂಥದು ದುರಿತ ಪಾಪ ಪ್ರಾರಬ್ಧ ಇದು ಪರಿಹಾರ ಆಗಬೇಕು ಅದು ಪರಿಹಾರ ಆಯಿತು ಅಂದರೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಈ ಸಮಸ್ಯೆಗಳಿಗೆ ಮೂಲ ಕಾರಣವಾದ ಪಾಪ ಹೋಗುವುದು ಹೇಗೆ ಅದಕ್ಕೊಂದು ಕಾರಣ ಹೇಳಿದ್ರು ಈ ಪಾಪ ಪರಿಹಾರ ಆಗುವುದು ಎಳ್ಳಿನಿಂದ ಅಂತ ಆದ್ರಿಂದಲೇ ನೋಡಿ ಪಿತೃಗಳಿಗೆ ತರ್ಪಣ ಕೊಡುವಾಗ ಎಳ್ಳಿನಿಂದ ಕೊಡ್ತೇವೆ ಹೋಮ ಮಾಡುವಾಗ ಎಳ್ಳನ್ನು ಉಪಯೋಗ ಮಾಡುತ್ತೇವೆ ಯಾಕೆ ದಾನ ಕೊಡುವಾಗ ಎಳ್ಳು ದಾನ ಕೊಡ್ತೇವೆ ಯಾಕೆಂದ್ರೆ ಎಳ್ಳಿನಲ್ಲಿ ಎಲ್ಲ ಪಾಪಗಳನ್ನು ನಾವು ಅವವಾಘನೆ ಮಾಡಲಿಕ್ಕಾಗುತ್ತೆ ತಿಲಾಹ ಪಾಪಹರಾಹ ಶುಭಾಹ ಆ ತಿಲ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಉಳ್ಳದ್ದು ವಾದುರಾಜರು ಒಂದು ಕಡೆ ಹೇಳುತ್ತಾರೆ ಆ ತಿಲ ಹೇಗೆ ಪುಡಿ ಆಗುತ್ತೆ ಹಾಗೆ ನಮ್ಮ ಪಾಪಗಳೆಲ್ಲ ಪುಡಿ ಪುಡಿಯಾಗಿ ಬಿಡುತ್ತೆಂತ ಪಿತೃಗಳಿಗೆ ಕೊಡುವ ತರ್ಪಣ ಕ್ರಮ ಪ್ರಕಾರ ನಾವು ಕೊಟ್ಟರೆ ಪಿಂಡ ಪ್ರದಾನ ಮಾಡುವಾಗ ಎಳ್ಳಿನಿಂದ ಅದಕ್ಕೆ ಆವಾಹನೆ ಮಾಡಿದರೆ ಅಥವಾ ಎಳ್ಳನ್ನು ಹೋಮಕ್ಕೆ ಹಾಕಿದರೆ ಎಳ್ಳನ್ನು ದಾನ ಕೊಟ್ಟರೆ ಅಥವಾ ಎಳ್ಳಿನಿಂದ ಎಣ್ಣೆ ತೆಗೆದು ದೇವರ ಮುಂದೆ ದೀಪ ಹಚ್ಚಿ ಇಟ್ಟರೆ ನಮ್ಮದು ಪಾಪ ಪರಿಹಾರ ಆಗುತ್ತೆ ಪಾಪ ಪರಿಹಾರ ಆಯಿತು ಅಂದರೆ ಪಾಪದಿಂದ ಉಂಟಾಗಿರತಕ್ಕಂತಹ ಸಮಸ್ಯೆ ದುಃಖ ಅದೆಲ್ಲವೂ ಪರಿಹಾರ ಆಗುತ್ತೆ ಅದಕ್ಕೆ ಹಿಂದಿನ ಕಾಲದ ಬಂದಿರತಕ್ಕ ಸಂಪ್ರದಾಯ ಎಳ್ಳೆಣ್ಣೆಯ ದೀಪ ಅಂತ ತಿಲಜ ಅಂದ್ರೆ ಎಳ್ಳಿನಿಂದ ನಿರ್ಮಾಣಗೊಂಡಿರತಕ್ಕಂತಹ ಎಣ್ಣೆಯಲ್ಲಿ ಬತ್ತಿಯನ್ನು ಒದ್ದೆ ಮಾಡಿ ದೀಪ ಹಚ್ಚಬೇಕು ಒಂದು ದೀಪ ಉರಿಬೇಕಾಗಿದ್ರೆ ಮೂರು ಅಂಶಗಳು ಬೇಕು ತಿಲಜ ವರ್ತಿ ಬೆಂಕಿಯಿಂದ ಮೂರಿದ್ರೆ ದೀಪ ಹಚ್ಚಲಿಕ್ಕಾಗತ್ತೆ ಈ ಮೂರರಿಂದ ದೀಪ ಹಚ್ಚಿದ್ರೆ ಕತ್ತಲೆ ಪರಿಹಾರ ಆಗತ್ತೆ ಬೆಳಕು ಅಲ್ಲಿ ಚೆಲ್ಲಿತು ವಸ್ತು ಕಾಣಿಸ್ತು ಹೀಗೆ ಮೂರು ವಸ್ತುವಿನಿಂದ ನಾವು ದೀಪ ಭಗವಂತನ ಮುಂಭಾಗದಲ್ಲಿ ಉರಿಸಿದಾಗ ಅಲ್ಲಿದ್ದ ಕತ್ತಲೆ ಅಂದರೆ ಭಗವಂತನ ಬಗ್ಗೆ ಇದ್ದ ಕತ್ತಲೆ ಪರಿಹಾರವಾಗಿ ಭಗವಂತನ ಬಗ್ಗೆ ಬೆಳಕು ಉಂಟಾಗಲಿಕ್ಕೆ ಸಾಧ್ಯ ಇದಕ್ಕೆ ದಾಸರು ಕೊಟ್ಟ ಉದಾಹರಣೆ ಬಹಳ ಒಳ್ಳೆಯ ಉದಾಹರಣೆ ತಿಲದವರ್ತಿಯ ದೀಪವಾ ಅಂತ ಹೇಳ್ತಾರೆ ಅಂದರೆ ಎಣ್ಣೆ ಮತ್ತೆ ಬತ್ತಿ ಮತ್ತೆ ಬೆಂಕಿ ಈ ಮೂರು ಸೇರಬೇಕು ಆವಾಗಲೂ ದೀಪ ಆಗ್ಬೋದು ದೀಪ ಆಗುವುದಾದ್ರೆ ದೀಪಯಟಿ ಅದು ಭಗವಂತನನ್ನು ಪ್ರಜ್ವಾಲನೆ ಮಾಡುತ್ತದೆ ಭಗವಂತನನ್ನು ದರ್ಶನ ಮಾಡಿ ಕೊಡುತ್ತೆ ಹಾಗಿದ್ರೆ ದೇವರ ದರ್ಶನಕ್ಕೆ ಕಾರಣೀಭೂತವಾದ ಅಂಶ ಮೂರು ಒಂದು ಎಣ್ಣೆ ತಿಲದ ಎಣ್ಣೆ ಮತ್ತೊಂದು ಬತ್ತಿ ಮತ್ತೊಂದು ಬೆಂಕಿ ಮೂರು ಸೇರಬೇಕು ಅಂತ ಏನು ಮೂರು ಅಂದರೆ ಏನಿದು ನಾವೊಂದು ಸಂಸ್ಥೆ ಪ್ರಾರಂಭ ಮಾಡೋದಾಗಿದ್ರೆ ದೀಪ ಹಚ್ಚಿ ಪ್ರಾರಂಭ ಮಾಡ್ತೀವಿ ದೀಪ ಬೆಳಗಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೇವೆ ಇದೇನು ದೀಪ ಹಚ್ಚುವುದು ನಾವು ಗಮನಿಸಬೇಕಾದ ಅಂಶ ಒಂದು ದೀಪ ಉರಿಯಬೇಕಾದರೆ ಮೂರು ಅಂಶಗಳಿವೆ ಒಂದು ಬತ್ತಿ ಸಂಸ್ಥೆ ಒಂದು ಯಾವುದೇ ಒಂದು ಸಂಸ್ಥೆ ಚೆನ್ನಾಗಿ ಬೆಳಗಬೇಕಾಗಿದ್ರೆ ಅದರಲ್ಲಿ ಒಂದು ಬತ್ತಿಯ ಪಾತ್ರ ಇದೆ ಒಂದು ದೀಪದ ಪಾತ್ರ ಇದೆ ಒಂದು ಎಣ್ಣೆಯ ಪಾತ್ರ ಇದೆ ಮೂರು ಅಂಶಗಳನ್ನು ನಾವು ಗಮನಿಸಬೇಕು ಮೂರು ಇದ್ರೆ ಮಾತ್ರ ಸಂಸ್ಥೆ ನಡೀತದೆ ಒಂದು ದೀಪ ಅದು ಬೇಕು ದೀಪ ಅಂದರೆ ಜ್ಞಾನ ಜ್ಞಾನ ಇಲ್ಲದೆ ಸಂಸ್ಥೆ ಪ್ರಾರಂಭ ಮಾಡಿದರೆ ಅದು ನಾಲ್ಕು ದಿವಸದಲ್ಲಿ ಮುಳುಗಿ ಹೋಗುತ್ತೆ ಅಂತ ಸರಿಯಾದ ಎಚ್ಚರ ಬೇಕು ನಾವು ಏನು ಮಾಡ್ತೇವೆ ಏನು ಸಂಸ್ಥೆ ಅದು ಏನು ನಡೀಬೇಕು ಎಲ್ಲ ಜನರ ಬಗ್ಗೆ ಎಲ್ಲ ಜ್ಞಾನ ಸರಿಯಾಗಿರ್ತಕ್ಕಂತಹ ಜ್ಞಾನ ಬೇಕು ಆಮೇಲೆ ಒಂದು ಬತ್ತಿ ಬೇಕು ಬತ್ತಿ ಅಂದರೆ ಸಂಸ್ಥೆಯಲ್ಲಿ ಒಬ್ಬ ಬತ್ತಿಯ ಹಾಗೆ ಉರಿದು ಉರದು ಉರಿದು ಬೂದಿಯಾಗುವ ಒಬ್ಬ ಬೇಕು ಯಾಕಂದ್ರೆ ಒಬ್ಬ ತ್ಯಾಗಿ ಇಲ್ಲದಿದ್ರೆ ಆ ಸಂಸ್ಥೆ ಮೇಲಕ್ಕೆ ಬರುವುದಿಲ್ಲ ಒಬ್ಬ ತನ್ನನ್ನು ದೇಹವನ್ನು ಪೂರ್ತಿಯಾಗಿ ದಂಡಿಸಿ ಬೆವರು ಸುರಿಸಿ ಶ್ರಮಪಟ್ಟು ತನ್ನನ್ನು ಪೂರ್ತಿಯಾಗಿ ಬೂದಿ ಮಾಡಿಕೊಳ್ಳುವ ತ್ಯಾಗದ ಮೂರ್ತಿ ಒಬ್ಬ ಇಲ್ಲದಿದ್ರೆ ಆ ಸಂಸ್ಥೆ ಬೀಗ ಒಳ್ಳೆದು ಮುಂದೆ ಬರುವುದಿಲ್ಲ ಆದರೆ ಮತ್ತೊಂದು ಬೇಕು ಆ ಸಂಸ್ಥೆಯ ಮೇಲೆ ಪ್ರೀತಿ ಇರುವವ ಒಬ್ಬ ಬೇಕು ಎಣ್ಣೆ ಹಾಕುವವ ಎಣ್ಣೆ ಅಂದರೆ ಸ್ನೇಹ ತುಪ್ಪ ಹಾಕುವವ ಅಥವಾ ಎಳ್ಳೆಣ್ಣೆ ಹಾಕುವವ ಅಂದರೆ ತೈಲ ಹಾಕುವವ ಸ್ನೇಹ ಇರುವವ ಇರಬೇಕು ಅಂದರೆ ಪ್ರೀತಿ ಮಾಡುವ ಒಬ್ಬ ಆ ಸಂಸ್ಥೆಯನ್ನು ಸಂಸ್ಥೆಗೋಸ್ಕರ ತನ್ನನ್ನು ತ್ಯಾಗ ಮಾಡುವ ಒಬ್ಬ ಅದರ ಬಗ್ಗೆ ಸರಿಯಾದ ದೀಪ ಜ್ಞಾನ ಬೇಕು ಈ ಮೂರು ಇದ್ರೆ ಸಂಸ್ಥೆ ಪ್ರಾರಂಭ ಆಗುತ್ತೆ ಅದರಿಂದ ನಾವು ಸಂಸ್ಥೆಯನ್ನು ಯಾವುದನ್ನೂ ಒಂದು ಪ್ರಾರಂಭ ಮಾಡುವಾಗ ದೀಪ ಹಚ್ಚುತ್ತೇವೆ ದೀಪ ಹಚ್ಚುತ್ತೇವೆ ನಮ್ಮ ಕಾರ್ಯಕ್ರಮ ಆಗ್ತಾ ಇರ್ತದೆ ನಮ್ಮ ಮುಂದೆ ದೀಪ ಅದು ಹ್ಮ್ ಧೂಮ ವಮನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಈ ಸಂಸ್ಥೆ ಹೇಗೆ ಅಂದರೆ ಹೀಗೆ ಅಂತ ನಾಲ್ಕು ದಿವಸದಲ್ಲಿ ಎನ್ನೆ ಕಾಲಿಯಾಗಿ ಬತ್ತಿ ಖಾಲಿಯಾಗಿ ಹೊಗೆ ಆಡಿ ಅಯ್ಯೋ ಕಣ್ಣಲ್ಲಿ ನೀರು ಇಳಿಸ್ತದೆ ಹಾಗಾಗಬಾರ ಅದು ಸಂಸ್ಥೆ ಆ ದೀಪ ಹೇಳುತ್ತೆ ನನ್ನ ಎಣ್ಣೆ ಹಾಕಿ ನನ್ನನ್ನು ಯಾರು ಊರಿಸ್ತಾರೆ ಅವರಿಗೆ ಈ ಸಂಸ್ಥೆಯಲ್ಲಿ ಚೆನ್ನಾಗಿ ಮುಂದೆ ಬೆಳಕು ಚೆಲ್ಲಿ ಅದಕ್ಕೆ ತ್ಯಾಗದವರನ್ನು ಕೊಟ್ಟು ಸ್ನೇಹ ಮಾಡೋರನ್ನು ಅಲ್ಲಿ ನಿರ್ಮಾಣ ಮಾಡಿ ಸಂಸ್ಥೆ ಚೆನ್ನಾಗಿ ಬೆಳಗುವ ಹಾಗೆ ಮಾಡುತ್ತೇನೆ ಅಂತ ಆ ದೀಪವು ನಮಗೆ ಸಂದೇಶ ನೀಡುತ್ತೇನೆ ಇದು ಲೌಕಿಕ ಸಂಸ್ಥೆ ಆದರೆ ನಮ್ಮದು ಅಧ್ಯಾತ್ಮದ ಸಂಸ್ಥೆ ಭಗವಂತನ ಬಗ್ಗೆ ನಮಗೆ ಬೆಳಕು ಚೆಲ್ಲಬೇಕು ಭಗವಂತನ ಜ್ಞಾನ ನಮಗೆ ಬರಬೇಕು ಬರಬೇಕಾಗಿದ್ರೆ ಮೂರು ಅಂಶಗಳು ಬೇಕು ಅಂತ ಹೇಳ್ತಾರೆ ಯಾವುದು ಒಂದು ಎಣ್ಣೆ ಮತ್ತೊಂದು ಬತ್ತಿ ಮತ್ತೊಂದು ಬೆಂಕಿ ಬೆಂಕಿ ಅಂದರೆ ಕೃಷ್ಣದೇವರೇ ಹೇಳುವ ರೀತಿಯಲ್ಲಿ ಜ್ಞಾನ ಅಗ್ನಿ ಸರ್ವಕರ್ಮಾಣಿ ಬಸ್ಪಸಾತ್ ಕುರುತೆ ಅರ್ಜುನ ಜ್ಞಾನದ ಬೆಂಕಿ ಬೇಕು ದೀಪ ಎಂಬಂತಹದ್ದು ಜ್ಞಾನದ ಸಂಕೇತ ಜ್ಞಾನ ಬರುವುದು ಹೇಗೆ ದೀಪದಿಂದ ದೀಪ ಹೇಗೆ ಬರುತ್ತೆ ನೋಡಿ ನೀವು ದೀಪ ಬರುವ ಕ್ರಮ ಹೇಗೆ ಅಂತಂದ್ರೆ ಎರಡು ಕಟ್ಟಿಗೆಗಳನ್ನು ಪರಸ್ಪರವಾಗಿ ತಿಕ್ಕಬೇಕು ಎರಡು ಕಟ್ಟಿಗೆಗಳನ್ನು ತಿಕ್ಕಿದಾಗ ಅಲ್ಲಿ ಬೆಂಕಿ ಉಂಟಾಗ್ತದೆ ಹಾಗಾದರೆ ಬೆಂಕಿ ಬರಬೇಕಾದ್ರೆ ಕಟ್ಟಿಗೆಗಳ ಸಂಘರ್ಷ ಈಗ ಹೇಳುವುದ್ರೆ ಮ್ಯಾಚ್ ಬಾಕ್ಸ್ ಅದು ಅಷ್ಟೇ ಅದು ಮ್ಯಾಚ್ ಬಾಕ್ಸ್ ಆಗಬೇಕಾಗಿದ್ರೆ ಬೆಂಕಿ ಪೆಟ್ಟಿಗೆಗೆ ಕಡ್ಡಿಯನ್ನು ನಾವು ತಿಕ್ಕಬೇಕು ಹಾಗೆ ಬೆಂಕಿ ಉಂಟಾಗತ್ತೆ ಅಂತ ಅಂದರೆ ಸಂಘರ್ಷದಿಂದಾಗಿ ಬೆಂಕಿ ಹಾಗೆ ಜ್ಞಾನ ಬರುವುದು ಯಾವುದರಿಂದ ಅದು ತಿಕ್ಕಬೇಕು ತಿಕ್ಕುದು ಯಾರನ್ನು ಇನ್ನೊಬ್ಬರನ್ನಲ್ಲ ಇಬ್ರು ಸೇರಿ ತಿಕ್ಕಬೇಕು ಇಬ್ರು ಸೇರುದಂದ್ರೆ ಆಚಾರ್ಯ ಆದ್ಯ ಅರಣ್ಯ ಅಂತೇ ವಾತ್ಯುತ್ತಣೀಹಿ ಭಾಗವತ ಹೇಳತ್ತೆ ಎರಡು ಕಟ್ಟಿಗೆಗಳು ಸೇರಬೇಕಂತೆ ಒಂದು ಗುರು ಮತ್ತ ಶಿಷ್ಯ ಒಬ್ಬ ಹೇಳುವವ ಒಬ್ಬ ಕೇಳುವವ ಒಬ್ಬ ಜ್ಞಾನವನ್ನು ಕೊಡುವವ ಒಬ್ಬ ಜ್ಞಾನವನ್ನು ಪಡೆಯುವವ ಎರಡು ಕಟ್ಟಿಗೆ ತುಂಡುಗಳು ಬೇಕು ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದಾನೆ ಈ ಜ್ಞಾನ ಬರಬೇಕಾಗಿದ್ರೆ ನಾವು ಏನಾಗಬೇಕು ಅಂದರೆ ಎರಡು ಕಟ್ಟಿಗೆ ತುಂಡಾಗಬೇಕು ಅಂದು ಆ ಕಟ್ಟಿಗೆ ತುಂಡು ಅಂದರೆ ಏನು ಬರೀ ಕಟ್ಟಿಗೆ ಅದು ನಾನು ಅನ್ನುವ ಅಹಂಕಾರ ಅದಕ್ಕಿರುವುದಿಲ್ಲ ನಾನು ಅಂತ ವನ ಪ್ರತಿಷ್ಠೆ ಅದಕ್ಕಿರುವುದಿಲ್ಲ ಯಾವ ತ್ಯಾಗಕ್ಕೂ ಸಿದ್ಧವದ್ದು ಹಾಗೆ ಗುರು ಶಿಷ್ಯ ಹೇಗಿರಬೇಕು ಅಂದ್ರೆ ಗುರುವಿಗೂ ಒಣಪ್ರತಿಷ್ಠೆ ಇರಬಾರ್ದು ನಾನು ಅಂತ ಅಹಂಕಾರ ಇರಬಾರ್ದು ಶಿಷ್ಯನಿಗೆ ಅದಕ್ಕಿಂತ ಮುಂಚೆ ಇರಬಾರ್ದು ಇಂತಹ ಎರಡು ಕಟ್ಟಿಗೆಗಳು ಸೇರಿದಾಗ ಗುರುವಿಗೆ ನಾನು ಅಂತಿದ್ರೆ ಶಿಷ್ಯನಿಗೆ ನಾನು ಅಂತಿದ್ರೆ ಗುರು ಆಚೆ ಶಿಷ್ಯ ಈಚೆ ಒಟ್ಟಿಗೆ ಗುರು ಗುರು ಪ್ರಾರಂಭ ಆಗುತ್ತೆ ಅದರಿಂದ ಎರಡು ಕಟ್ಟಿಗೆಗಳು ಸೇರಬೇಕು ಕಟ್ಟಿಗೆ ಸೇರಬೇಕು ಗುರು ಶಿಷ್ಯರು ಆವಾಗ ಅಲ್ಲಿ ಬೆಂಕಿ ತತ್ವಜ್ಞಾನದ ಕಿಡಿಯಲ್ಲಿ ಉಂಟಾಗತ್ತೆ ಇಂತಹ ತತ್ವಜ್ಞಾನದ ಬೆಂಕಿ ಅದು ದೀಪದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಭಗವಂತನ ಪರಿಚಯ ನಮಗಾಗಬೇಕಾದರೆ ದೇವರು ಕಾಣಿಸಬೇಕಾಗಿದ್ರೆ ಇಂತಹ ಸಂಘರ್ಷದ ಅಗ್ನಿ ಬೇಕು ವಾದೇ ವಾದೇ ವಾದ ಮಾಡಿ ಗುರುವಿನ ಮುಂದೆ ಯಾವುದೇ ಪ್ರತಿಷ್ಠೆಯನ್ನು ತೋರಿಸದೆ ಏನು ನಿಸ್ಸಂಕೋಚವಾಗಿ ನಾವು ಕೇಳಿದಾಗ ನಮಗೆ ಜ್ಞಾನ ಬರುತ್ತೆ ಅಂತ ಆ ಜ್ಞಾನದ ಮೂಲಕ ಭಗವಂತ ನಮಗೆ ಕಾಣಿಸ್ತಾನೆ ಜ್ಞಾನದ ಬೆಳಕಲ್ಲಿ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇದು ಜ್ಞಾನ ಅನ್ನೋದು ಮುಖ್ಯವಾದ ಅಂಗ ಸರಿ ಆ ಜ್ಞಾನ ಬರಬೇಕಾದ್ರೆ ಬತ್ತಿ ಬೇಕು ಬತ್ತಿ ಇಲ್ಲದ ದೀಪ ಎಲ್ಲೇ ಹಚ್ಚುವುದು ನಾವು ಅದರಿಂದ ಅಗ್ನಿ ಬತ್ತಿ ಬೇಕು ಅಂತ ಬತ್ತಿ ಅಂದರೆ ಅದು ಎಂಥದ್ದು ದೀಪ ಹಾಕಿದಷ್ಟು ಅದು ಕರೆಕ್ಟಾ ಬರ್ತದೆ ಬೂದಿ ಆಗ್ತಾ ಬರ್ತದೆ ಅದರ ಅರ್ಥ ಏನು ಅಂತಂದರೆ ग अरे वैराग्य अंतर्थ विरक्ति बे अन्त्र अनादरवत टीकाकृत्पादर है बेरे कड़े आदर अनिबार् अर्थात बेरे कड़े विरक्तिरु अति अद्गी तुम बूदी आगदे साधक तयारे तैयार तर्वस्व त्यागू तैयार ತ್ಯಾಗ ಮಾಡದೆ ಅರ ದೀಪ ಹಚ್ಚುವುದಿಲ್ಲ ಯಾವಾಗ ಬತ್ತಿ ಹೇಳತ್ತೆ ನಾನು ತ್ಯಾಗ ಮಾಡುವುದಿಲ್ಲ ಆಗ ದೀಪ ನಂದುತ್ತೆ ದಿ ಕೆಲವು ಸಲ ಬತ್ತಿ ಅಲ್ಲಿಯೇ ಹೊಗೆ ಆಡೋದುಂಟು ಅದು ಯಾವಾಗ ಅಂದರೆ ಬತ್ತಿ ಹೇಳುತ್ತೆ ನಾನು ಕರಗುವುದಿಲ್ಲ ಅಂತ ಆವಾಗ ದೀಪ ಹೇಳುತ್ತೆ ನಾನು ನನ್ಬಿಟ್ಟು ಹೋಗುತ್ತೇನೆ ಅಂತ ಅದರಿಂದ ಜ್ಞಾ ದೀಪಕ್ಕೂ ಬತ್ತಿಗೂ ಇರುವ ಸಂಬಂಧ ಜ್ಞಾನಕ್ಕೂ ಈ ಜೀವನಿಗೂ ಸಂಬಂಧ ತ್ಯಾಗ ಅರ್ಥಾತ್ ಭಗವಂತನನ್ನು ಬಿಟ್ಟು ಉಳಿದ ಪದಾರ್ಥದಲ್ಲಿ ಅಸಾರತ್ವದ ಜ್ಞಾನ ಅದು ಎಷ್ಟೆಷ್ಟು ನಮಗೆ ದೃಢ ಆಯಿತು ಅಷ್ಟು ಪ್ರಕಾಶ ಜ್ಞಾನ ಅಷ್ಟಷ್ಟು ಬೆಳ್ಳಂಬೆಳಗ್ತದೆ ಅದರಿಂದ ಬತ್ತಿಯ ಹಾಗೆ ಕರಗುವಂತಾದ್ದು ಅದು ಮುಖ್ಯವಾಗಿ ಬೇಕಾದ್ದು ಅಂದರೆ ಅದು ಕರ್ಮದ ಸಂಕೇತ ಬತ್ತಿ ಬೆಂಕಿಯನ್ನು ಕೊಟ್ಟ ಹಾಗೆ ಕರ್ಮ ಅನ್ನುವುದು ಪ್ರಧಾನವಾಗಿ ಬೇಕಾದ್ದು ಜ್ಞಾನಕ್ಕೆ ಕೆಲವರು ಹೇಳುವುದುಂಟು ಏ ಕರ್ಮ ಏನು ಬೇಕಾಗಿಲ್ಲ ಬರೀ ಓದಿದ್ರೆ ಸಾಕು ಜ್ಞಾನ ಬರುತ್ತೆ ಬರುವುದಿಲ್ಲ ಅಂತ ಹೇಳಿತು ಯಾಕೆಂದ್ರೆ ಪಾತ್ರ ಶುದ್ಧಿ ಆಗದೆ ಜ್ಞಾನ ಬರುವುದಿಲ್ಲ ಎಷ್ಟೇ ಶಬ್ದ ಕಿವಿಯೊಳಗೆ ಹೋಗ್ಲಿ ಅದಾ ಅದು ಹೇಳ್ತಾ ಇರ್ತಾರ್ರಿ ಏನು ಅವ್ರಿಗೆ ಬೇರೆ ಕೆಲಸ ಇಲ್ಲ ಒಳಗದು ಹಿಡಿಸೋದೇ ಇಲ್ಲ ಒಳಗೆ ಹಿಡಿಸ್ಬೇಕೋ ಒಳಗಿನ ಪಾತ್ರೆ ಶುದ್ಧ ಆಗ್ಬೇಕು ಒಳಗಿನ ಆ ಮುಸುರೆ ತೊಳೆಯಬೇಕು ಅಂತ ಹೆಸರು ಹೇಳ್ತಾರಲ್ಲ ಆ ಒಳಗಿನ ಮನಸ್ಸಿನ ಪಾತ್ರೆ ಶುದ್ಧ ಆಗಬೇಕು ಮನಸ್ಸಿನ ಪಾತ್ರೆ ಶುದ್ಧ ಆಗುವುದು ಯಾವುದರಿಂದ ಕಿರಿಯರು ಹೇಳಿದ್ರು ಅದು ಕರ್ಮದಿಂದ ಅಂತಃಕರಣ ಶುದ್ಧಿ ಆಗ್ತದೆ ಕರ್ಮ ಕರ್ಮದಿಂದ ಅಂತಃಕರಣ ಶುದ್ಧಿ ಆಗುವುದು ಹೇಗೆ ಮತ್ತೆ ಪುನಃ ನಮಗೆ ಪ್ರಶ್ನೆ ಆಗುತ್ತೇರಿ ಕರ್ಮ ಮನಸ್ಸನ್ನು ಶುದ್ಧ ಮಾಡುತ್ತೇನೆ ಕರ್ಮ ಎರಡು ರೀತಿಯಾದ ಒಂದು ಸ್ವಾರ್ಥಕರ್ಮ ಒಂದು ನಿಷ್ಕಾ ನಿಸ್ವಾರ್ಥ ಕರ್ಮ ಈ ಸ್ವಾರ್ಥಕರ್ಮದಿಂದ ಪಾತ್ರೆಯಲ್ಲಿ ಕಿಲುಬು ಹಿಡಿಸುವುದು ಜಾಸ್ತಿ ಅದು ದಿನದಿನ ದಿನ ಕಿಲುಬು ಜಾಸ್ತಿ ಆಗ್ತಾ ಹೋಗ್ತದೆ ಯಾಕೆಂದ್ರೆ ಅದು ಬೇಕು ಅದು ಬೇಕು ಅದು ಬೇಕು ಅಂತ ಕೊಳೆಯ ಕಶ್ಮರಗಳು ಆ ಪಾತ್ರೆಗೆ ಮನಸ್ಸಿಗೆ ಅಂಟಿಕೊಳ್ತಾ ಇರ್ತದೆ ಈ ನಿಸ್ವಾರ್ಥ ಕಾಮ ಉಂಟಲ್ಲ ಕರ್ಮ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಮಾಡುವಂತಹ ಕರ್ಮಾಚರಣೆ ಅದರಿಂದ ಅದು ಬೇಡ ಅದು ಬೇಡ ಈ ಫಲ ಬೇಡ ದೇವರು ಪ್ರೀತನಾದರೆ ಸಾಕು ಉಂಟ ಈ ನಿಷ್ಕಾಮವಾದಂತಹ ಕರ್ಮದಿಂದ ನಿಸ್ವಾರ್ಥವಾದಂತಹ ಸೇವೆಯಿಂದಾಗಿ ಒಳಗಿನ ಮನಸ್ಸಿನ ಪಾತ್ರೆಯಲ್ಲಿದ್ದ ಕಶ್ಮರ ಕಿಲುಬು ಅದೆಲ್ಲ ದೂರ ಆಗುತ್ತೆ ಪಾತ್ರೆ ಸ್ವಚ್ಛ ಆಗುತ್ತೆ ಅದಕ್ಕೆ ಹೇಳಿದ್ರು ಆಚಾರ್ಯರು ಕರ್ಮದಿಂದ ಅಂತಃಕರಣ ಶುದ್ಧಿ ಆಗ್ತದೆ ಎಂತಹ ಕರ್ಮದಿಂದ ಇಂತಹ ನಿಸ್ವಾರ್ಥವಾದಂತಹ ಕರ್ಮದಿಂದಾಗಿ ಒಳಗಿನ ಮನಸ್ಸಿನ ಪಾತ್ರೆ ಅದು ಶುದ್ಧ ಆಗುತ್ತೆ ಪಾತ್ರೆ ಶುದ್ಧ ಆಯಿತು ಅಂತಂದ್ರೆ ಅಲ್ಲಿರ್ತಕ್ಕಂತಹ ಬತ್ತಿ ಅರ್ಥಾತ್ ತ್ಯಾಗ ವೈರಾಗ್ಯ ಅದು ದೀಪ ಬೆಳಗಲಿಕ್ಕೆ ಕಾರಣ ಆಗ್ತದೆ ಅನ್ಯತ್ರ ಅನಾದರ ಇದ್ದಾಗ ಬೇರೆ ಕಡೆ ವಿರಕ್ತಿ ಇದ್ದಾಗ ಪಾತ್ರೆ ಶುದ್ಧವಾದಾಗ ಅಲ್ಲಿ ಜ್ಞಾನದ ದೀಪ ಅಲ್ಲಿ ಬೆಳಗ್ತದೆ ಬತ್ತಿ ಇದೆ ಬೆಂಕಿ ಹಚ್ಚಿದ್ದಾನೆ ಆದರೆ ಎಣ್ಣೆ ಖಾಲಿ ಆಯಿತು ದೀಪವರು ಇದಿಲ್ಲ ಎಣ್ಣೆ ಬೇಕು ಅದರಲ್ಲಿ ಎಣ್ಣೆ ಅಂದರೆ ಏನು ಅದೇ ಸ್ನೇಹ ಸ್ನೇಹ ಅಂದರೆ ದೇವರಲ್ಲಿ ಗಾಢವಾದಂತಹ ಪ್ರೇಮ ಪ್ರೀತಿ ಅದು ಬೇಕು ಗಾಢವಾದ ಪ್ರೇಮ ಎಷ್ಟೆಷ್ಟಿದೆ ಅತ್ರ ಆದರವತ ಟೀಕಾಕೃತ್ಪಾದರು ಹೇಳಿದ್ದು ಅನ್ಯತ್ರ ಅನಾದರವತಃ ಅತ್ರ ಆದರವತ ಭಗವಂತನಲ್ಲಿ ಆದರ ಇರಬೇಕು ಪ್ರೇಮ ಇರಬೇಕು ನಾವು ದೇವರಲ್ಲಿ ಪ್ರೇಮ ಮಾಡ್ತೇವೆ ಯಾಕೆಂದರೆ ನಾಳೆ ಏನೋ ದೇವರಿಂದ ಕೆಲ್ ಕೆಲಸ ಆಗಬೇಕು ದೇವರ ಭಾರೀ ಭಕ್ತಿ ಕೆಲಸ ಮುಗಿಯಿತು ನಮಗೂ ದೇವರಿಗೂ ರಗಳೇ ಮುಗಿಯಿತು ಗಂಟು ಸಂಬಂಧನೇ ಇಲ್ಲ ಇದು ಆಧಾರ ಅಲ್ಲ ಇದು ಇದು ಯಾಕೆಂದರೆ ಅನ್ಯತ್ರ ಆಧಾರವತಃ ಬೇರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ದೇವರನ್ನು ದುಡಿಸುವ ಕೆಲಸ ಇತ್ತು ದೇವರು ಹೇಳ್ತಾನೆ ಇವು ಬರ್ತಾನೆ ಅಂದ್ರೆ ಅಯ್ಯೋ ಯಾಕಪ್ಪ ಬರ್ತಾನೆ ಏನೋ ಒಂದು ರಗಳ ಇದೆ ಏನೋ ಗಂಟು ಬೀಳ್ತಾನೆ ಅಂದ್ರೆ ದೇವರಿಗೂ ಭಯ ಮೂಡಿಸುವ ವಾತಾವರಣ ನಂತು ಹಾಗಾಗದಿದ್ರೆ ಅಂದರೆ ಸ್ನೇಹದಿಂದ ನಾವು ಬಂದರೆ ಪ್ರೀತಿಯಿಂದ ನಾವು ಬಂದರೆ ಆವಾಗ ಭಗವಂತ ನಮಗೆ ಕಾಣಿಸ್ತಾನೆ ಅಂತ ಮಗು ನಮ್ಮ ಬರುತ್ತೆ ಯಾಕೆ ಬರುತ್ತೆ ಯಾವ ಕೊಡು ಕೊಡು ಅಂತ ಬರುವುದಲ್ಲ ಪ್ರೀತಿಯಿಂದ ಬರುತ್ತೆ ಹಾಗೆ ಮಗು ಬಂತು ಅಂತಾದಾಗ ನಾವು ಓಡೋಡಿ ಬರ್ತೇವೆ ಸ್ಕೂಲಿಗೆ ಹೋಗಿರುತ್ತೆ ಮಗು ಮಗು ಮನೆ ಬರುತ್ತೆ ಅಯ್ಯೋ ಎಷ್ಟು ಪ್ರೀತಿ ನಮಗೆ ಯಾಕೆಂದ್ರೆ ಮಗುವಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಒಬ್ಬ ಭಿಕ್ಷುಕ ಬರ್ತಾನೆ ಅಯ್ಯೋ ಬರ್ತಾನೆ ರೀ ಅಂತ ಬಾಗಿಲಾಕಿ ದದಾರ್ ಅಂತ ಬಾಗಿಲು ಮಗ ಬಂದು ಅಂದರೆ ಬಾಗಿಲು ತೆಗೀತೀ ಯಾಕೆಂದರೆ ಯಾವಾಗ ಪ್ರೇಮ ಇದೆ ಆಗ ಸ್ವಾಗತ ಇದೆ ಯಾವಾಗ ಅಪೇಕ್ಷೆ ಇದೆ ಆವಾಗ ಬಾಗಿಲು ಮುಚ್ಚುತ್ತೇನೆ ಇದು ಲೋಕದ ಕ್ರಮ ಅಲ್ಲ ಭಗವಂತನ ಕ್ರಮನೂ ಹೀಗೆ ಅಂತ ಹೀಗೆ ನಾವು ಪ್ರೇಮದಿಂದ ಭಗವಂತನ ಹತ್ರ ಬಂದಾಗ ಏನು ನಾವು ಕೇಳದೆ ಹೋದರೂ ಕೂಡ ಭಗವಂತ ತನ್ನನ್ನು ತೋರಿಸಿಕೊಳ್ತಾನೆ ಏನೋ ಕಾಮನೆ ಇಟ್ಟುಕೊಂಡು ನಾವು ದೇವರ ಹತ್ರ ಬಂದಾಗ ದೇವರು ತನ್ನನ್ನು ಮುಚ್ಚಿ ಕೊಳ್ತಾನೆ ಆದ್ದರಿಂದ ಪ್ರೇಮ ಅಲ್ಲಿ ಸ್ನೇಹ ಎಂಬಂತಹದ್ದು ಮುಖ್ಯವಾಗಿ ಬೇಕಾದ ಅದರಿಂದ ಸ್ನೇಹ ದ ಎಣ್ಣೆ ಬತ್ತಿ ಕರ್ಮದ್ದು ತ್ಯಾಗದ್ದು ಬತ್ತಿ ಅದರ ಜೊತೆಗೆ ಜ್ಞಾನದ ದೀಪ ಈ ಮೂರು ಒಟ್ಟಿಗೆ ಸೇರಿದಾಗ ತೀರದ ವರ್ತಿ ಇದು ದೀಪ ಆಗುತ್ತೆ ಈ ನಂದಾ ದೀಪ ಆಗಬೇಕು ದೀಪ ನಂದಾದೀಪ ಆಗುದು ಯಾವಾಗ ತುಪ್ಪ ಹಾಕ್ತರೇ ಇರಬೇಕು ಬತ್ತಿಯನ್ನು ಸರಿಪಡಿಸ್ತರೇ ಇರಬೇಕು ಅದರ ಮೇಲೆ ದೀಪ ಅದು ನಂದದಿದ್ದ ಹಾಗೆ ನೋಡ್ತಾ ಇರಬೇಕು ಇಂತಹ ನಂದಾದೀಪ ಯಾವಾಗ ಬಂತು ಅದಕ್ಕೆ ಭಗವಂತ ಕಾಣಿಸ್ತಾನೆ ದಾಸರು ಈ ಉದಾಹರಣೆಯನ್ನು ಕೊಟ್ಟು ಪಂಚತನ್ ಮಾತ್ರ ಸಂದಿಯಲ್ಲಿ ಎಲ್ಲ ಕಡೆ ತುಂಬಿರತಕ್ಕಂತಹ ಭಗವಂತನನ್ನು ಕಾಣುವ ಬಗೆ ಅದು ದೀಪ ಉರಿಸಿ ದೀಪ ಇದ್ದಾಗ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಹೊರತು ಕತ್ತಲೆಯಲ್ಲಿ ಹುಡುಕ್ಲಿಕ್ಕಾಗುವುದಿಲ್ಲ ಕತ್ತಲೆ ಇದ್ದಾಗ ವಸ್ತು ಕಾಣಿಸುವುದಿಲ್ಲ ಈಗೇನಾಗಿದೆ ಅಂತಂದರೆ ಕತ್ತಲೆ ತುಂಬಿದೆ ಯಾರ ಬಗ್ಗೆ ದೇವರ ಬಗ್ಗೆ ಕತ್ತಲೆ ತುಂಬಿದೆ ಪ್ರಪಂಚದ ಬಗ್ಗೆ ದೀಪ ಇದೆ ದೇವರ ಬಗ್ಗೆ ಕತ್ತಲೆ ಇದೆ ತಿರುಗಾಮರ್ಗ ಆಗಬೇಕು ಪ್ರಪಂಚದ ಬಗ್ಗೆ ಕತ್ತಲೆ ಇರಬೇಕು ದೇವರ ಬಗ್ಗೆ ದೀಪ ಇರಬೇಕು ಇದೆಂಥದರಿ ಕತೆ ಎಲ್ಲಿಯಾದರೂ ಹೀಗೆ ದೀಪ ಅಂದ್ರೆ ದೀಪ ಕತ್ತರೆ ಅಂದ್ರೆ ಕತ್ತೆ ಬೇರೆ ಬೇರೆ ಉಂಟು ಅಂದ್ರೆ ಉಂಟ್ರಿ ಇದು ಟಿವಿ ನೋಡೋವ್ರಿಗೆ ನಿಮಗೆಲ್ಲ ಗೊತ್ತು ಅದನ್ನು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಟಿವಿಯ ಮುಂದೆ ಕುತ್ಕೊಳ್ಬೇಕಾಗಿದ್ರೆ ಪುಸ್ತಕ ಹಿಡಿಬೇಕಾದ್ರೆ ದೀಪ ಬೇಕು ಟಿವಿ ಮುಂದೆ ಕುಳಬೇಕಾದ್ರೆ ದೀಪ ಆರಿಸ್ಬೇಕು ದೀಪ ಆರಿಸಿದೆವು ಅಂತಂದ್ರೆ ಟಿವಿ ಸ್ಪಷ್ಟ ಕಾಣಿಸ್ತದೆ ನಾನು ಹೇಳಿದ್ದೆ ಮನ್ನಿ ನಮ್ಮ ದೇವರ ಪೆಟ್ಟಿಗೆ ಅದು ಹಾಗೆ ದೇವರು ಕಾಣಿಸ್ಬೇಕಾಗಿದ್ರೆ ಎಲ್ಲಿಗೆ ದೀಪ ಬೀಳ್ಬೇಕು ಅಲ್ಲಿದ್ದೇ ದೀಪ ಹೊರತು ಹೊರಗಿನ ದೀಪ ಅಲ್ಲ ಹೊರಗಿನ ಸ್ವಿಚ್ ಎಲ್ಲ ಆಫ್ ಮಾಡಿದರೆ ಟಿವಿಯ ಒಳಗೆ ಎಲ್ಲ ಕಾಣಿಸುವ ರೀತಿಯಲ್ಲಿ ಮನಸ್ಸಿನ ಪರದೆಯಲ್ಲಿ ಭಗವಂತ ಕಾಣಿಸಬೇಕಾಗಿದ್ರೆ ಹೊರಗಿನ ದೀಪ ಎಲ್ಲ ನಂದಿಸಬೇಕು ಎಲ್ಲಾ ದೀಪ ನಂದಿದಾಗ ಅರ್ಥಾತ್ ಒಳಗಿನ ಜ್ಞಾನದ ದೀಪ ಉರಿದಾಗ ಭಗವಂತನ ದರ್ಶನ ನಮಗಾಗತ್ತೆ ಅದಕ್ಕೆ ಯಾ ನಿಶಾ ಸರ್ವಭೂರನಾಂ ತಾಗೃತಿ ಧನ್ಯಿ ಯಂ ಜಾಗೃತಿಭೂತಾನಿ ಸಾಶಾ ಪಶ್ಯತೋ ಮನೆ ಅಂತ ಎಲ್ಲರೂ ಕಾಣುವ ಕಡೆಗೆ ಜ್ಞಾನಿ ಕಣ್ಣು ಮುಚ್ಚುತ್ತಾನಂತೆ ಎಲ್ಲರೂ ಎಲ್ಲಿ ಕಣ್ಣು ಮುಚ್ಚುತ್ತಾರೆ ಅಲ್ಲಿ ಜ್ಞಾನಿ ಕಣ್ಣು ತೆರೀತಾನಂತೆ ಹೀಗೆ ಭಗವಂತನ ಕಡೆಗೆ ನಾವು ದೀಪ ಚೆಲ್ಲಬೇಕು ಭಗವಂತನ ಮುಂದೆ ದೀಪ ಹಚ್ಚಬೇಕು ಅರ್ಥಾತ್ ತತ್ವಜ್ಞಾನದ ದೀಪ ಅದು ಉರಿಬೇಕು ಅಂತ ದಾಸರನ್ನು ಬಹಳ ಸೊಗಸಾಗಿ ಹೇಳ್ತಾರೆ ತಿರದ ವರ್ತಿಗಳನ್ನನುಸರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದ ಕತ್ತ ದೀಪಗಳು ಆಲಯದ ಕತ್ತಲೆಯ ಬಂಗಿಸಿ ದೀಪಗಳು ಏನ್ ಮಾಡುತ್ತೆ ಆಲಯದ ನಮ್ಮ ಮನೆಯ ಕತ್ತಲೆಯನ್ನೆಲ್ಲ ಬಂಗಿಸಿ ಕತ್ತಲೆಯನ್ನು ನಾಶ ಮಾಡುತ್ತೆ ಹಾಗೆ ತದ್ಗತ ಅರ್ಥವ ತೋರು ಒಂದದಲ್ಲಿ ದೀಪ ಎರಡು ಕೆಲಸ ಮಾಡುತ್ತೆ ಅಂತ ಒಂದು ಕತ್ತಲೆಯನ್ನು ಪರಿಹಾರ ಮಾಡುತ್ತೆ ವಸ್ತುವನ್ನು ಬೆಳಗಿಸುತ್ತದೆ ಹಾಗೆ ಭಗವಂತನ ಜ್ಞಾನ ಎರಡು ಕೆಲಸ ಮಾಡುತ್ತೆ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ ಭಗವಂತನ ದರ್ಶನ ನಮಗೆ ನೀಡುತ್ತೆ ಅಂತ ಜಲರುಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿತು ಮೂರು ಅಂಶ ಹೇಳ್ತಾರೆ ದಾಸರು ಭಕ್ತಿ ಜ್ಞಾನ ಕರ್ಮಕ್ಕೆ ಭಕ್ತಿ ಬೇಕು ಜ್ಞಾನ ಬೇಕು ಕರ್ಮ ಬೇಕು ಭಕ್ತಿಯ ಸಂಕೇತ ತುಪ್ಪ ಅಥವಾ ಎಳ್ಳೆಣ್ಣೆ ಜ್ಞಾನದ ಸಂಕೇತ ದೀಪ ಬತ್ತಿ ಅದು ಕರ್ಮದ ಸಂಕೇತ ಎಷ್ಟರೀ ದುಡಿಯುವುದು ಅಯ್ಯೋ ದುಡಿದು ದುಡಿದು ಸುಸ್ತಾಯಿತು ಬತ್ತಿ ಎಲ್ಲಿಯಾದರೂ ಹೇಳೋದುಂಟೇನು ಅದು ಹೇಳಿತು ದೀಪ ನಂದಿತು ಅಂತ ಅರ್ಥ ಹಾಗೆ ನಮ್ಮದು ಕರ್ಮ ಅದಕ್ಕೆ ವಿರಾಮ ಇಲ್ಲ ಅದು ಕರ್ಮ ನಡೆಯುತ್ತಲೇ ಇರಬೇಕು ಕರ್ಮ ನಾವು ಮಾಡ್ತಾ ಇರ್ತೇವೆ ಏನಾದರೂ ಒಂದು ಕರ್ಮ ಏನಾದರೂ ಒಂದು ಕರ್ಮ ಅಲ್ಲ ಭಗವಂತನ ಜ್ಞಾನ ನೀಡುವ ಕರ್ಮ ಅದು ನಿರಂತರ ನಡೀಬೇಕಾಗಿರತಕ್ಕಂಥದ್ದು ಭಕ್ತಿ ಜ್ಞಾನ ಕರ್ಮಕ್ಕೆ ಒಲೆದು ಪೊಲೆಯುತ ತೋರುವನು ಗುಣರೂಪ ಕ್ರಿಯೆಗಳ ತನ್ನ ಗುಣ ತನ್ನ ರೂಪ ತನ್ನ ಕ್ರಿಯೆ ಎಲ್ಲವನ್ನೂ ಭಗವಂತ ದರ್ಶನ ಕೊಡ್ತಾನೆ ಯಾರಿಗೆ ಇಂತಹ ದೀಪವನ್ನು ಉರಿಸುವವರಿಗೆ ದಾಸರು ಸುಂದರವಾದಂತಹ ಉದಾಹರಣೆಯ ಮೂಲಕ ದೇವರು ನಮಗೆ ಕಾಣಿಸುವುದಿಲ್ಲ ಇದ್ರೆ ಕಾಣಬೇಕಾಗಿತ್ತು ಅಂತ ಹೇಳುವವರಿಗೆ ಒಳ್ಳೆಯ ಉತ್ತರ ಕೊಟ್ಟರು ಹೇಗೆ ವಸ್ತು ಕಾಣಿಸಬೇಕಾದ್ರೆ ದೀಪ ಅತ್ಯಗತ್ಯನು ಹಾಗೆ ಭಗವಂತ ತನ್ನ ದರ್ಶನವನ್ನು ಕೊಡಬೇಕಾಗಿದ್ರೆ ಈ ಮೂರು ಅಂಶಗಳು ಅದು ಅತ್ಯಗತ್ಯ ಅದು ಎಣ್ಣೆ ಬತ್ತಿ ದೀಪ ಅಗ್ನಿ ಈ ಮೂರು ಇದ್ದಾಗ ಮಾತ್ರ ಭಗವಂತ ಹೊಳೆಯುತ್ತ ಕತ್ತಲೆಯನ್ನು ಪರಿಹಾರ ಮಾಡಿ ತನ್ನ ಬೆಳಕನ್ನು ನಮಗೆ ನೀಡುತ್ತಾನೆ ಆದ್ರಿಂದ ಭಗವಂತ ಇಲ್ಲ ಅಂತ ಹೇಳಬೇಡಿ ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ಭಗವಂತ ತುಂಬಿದ್ದಾನೆ ಭಗವಂತ ತುಂಬಿದ್ದಾನೆ ಅಂತ ಹೇಳುವಾಗ ಎಷ್ಟು ರೂಪಗಳಿವೆ ಭಗವಂತನದ್ದು ಲೆಕ್ಕ ಮಾಡಿದ್ದೇವೆ ನಾವು ಅನಂತ ರೂಪಗಳು ಭಗವಂತನದ್ದಿದೆ ಅದು ಎಲ್ಲಿದೆ ಅಂತ ಹೇಳಿದಾಗ ಒಂದು ಅನಂತಾನಂತ ರೂಪಗಳು ಒಂದೇ ರೂಪದಳು ಇಹವು ಅದು ನಿನ್ನೆ ನಾನು ಸ್ವಲ್ಪ ಹೇಳಿದ್ದೆ ಭಗವಂತನ ಅನಂತ ರೂಪಗಳು ಎಲ್ಲಿದೆ ಅಂತಂದರೆ ಭಗವಂತನ ಒಂದು ರೂಪದಲ್ಲಿ ಅನಂತಾನಂತ ರೂಪಗಳು ಇವೆ ಇದು ಆಶ್ಚರ್ಯಕರ ವಾಕ್ಯ ಒಂದು ವಸ್ತುವಿನಲ್ಲಿ ಅನಂತಾನಂತ ವಸ್ತುಗಳು ತುಂಬಿಕೊಂಡುಂಟು ಭಗವಂತನ ರೂಪಗಳು ಎಷ್ಟು ನಾವು ನೆಕ್ಕ ಮಾಡಲಿಕ್ಕೆ ಹೊರಟರೆ ಅದಾಗಲಿಕ್ಕಿಲ್ಲ ನನ್ನಿಂದ ಎಷ್ಟು ವಸ್ತುಗಳು ಒಂದೊಂದು ಪದಾರ್ಥದಲ್ಲಿ ಭಗವಂತನ ರೂಪಗಳು ಎಷ್ಟಿವೆ ಅದನ್ನು ಪಟ್ಟಿ ಮಾಡಿದಾಸರು ಹೇಳ್ತಾರೆ ಯಾವ ಯಾವ ವಸ್ತುವಿನಲ್ಲಿ ಭಗವಂತನ ಎಷ್ಟೆಷ್ಟು ರೂಪಗಳಿವೆ ಅಂತ ಲೆಕ್ಕ ಮಾಡಿ ಹೇಳ್ತಾರೆ ದೀಪ ಅಂತ ಒಂದು ತೆಕ್ಕೊಂಡ್ರೆ ತಿಲಜರ್ತಿ ಅಂದರೆ ದೀಪ ದೀಪದಲ್ಲಿ ಭಗವಂತನ ಎಷ್ಟು ರೂಪಗಳಿವೆ ಹದಿಮೂರು ರೂಪಗಳಿವೆ ಭಗವಂತನದ್ದು ದೀಪ ಪ ಅಂದ್ರೆ ಒಂದು ದಿ ಅಂದ್ರೆ ಮೂರು ಹದಿಮೂರು ರೂಪಗಳು ದೀಪದಲ್ಲಿದೆ ಅಂದ್ರೆ ದೀಪದಲ್ಲಿಯೇ ಭಗವಂತನ ಹದಿಮೂರು ರೂಪಗಳಿವೆ ಅಂತ ಆದರೆ ಎಷ್ಟು ದೀಪಗಳಿವೆ ಅದರಲ್ಲಿ ಭಗವಂತನ ಎಷ್ಟು ರೂಪಗಳಿವೆ ಲೆಕ್ಕ ಮಾಡೋರು ಯಾರು ಕಾಣಿಸುವ ದೀಪದಲ್ಲಿ ಇಷ್ಟು ರೂಪ ಆದರೆ ಕಾಣುವ ವಸ್ತುವಿನಲ್ಲಿ ಎಷ್ಟು ರೂಪ ಇರಲಿಕ್ಕಿಲ್ಲ ಎಷ್ಟು ಇಲ್ಲ ಈಗ ಅನಂತ ರೂಪಗಳಿವೆ ಒಂದು ರೂಪ ಇದೆ ಭಗವಂತನದ್ದು ಭಗವಂತನದ್ದು ಎರಡು ರೂಪಗಳಿವೆ ಭಗವಂತನ ಮೂರು ರೂಪಗಳಿವೆ ಭಗವಂತನ ನಾಲ್ಕು ರೂಪಗಳಿವೆ ಭಗವಂತನ ಐದು ರೂಪಗಳಿವೆ ಭಗವಂತನ ಆರು ರೂಪಗಳಿವೆ ಏಳು ಇದೆ ಎಂಟಿದೆ ಒಂಬತ್ತಿದೆ ಹತ್ತಿದೆ ಹನ್ನೊಂದಿದೆ ಇಪ್ಪತ್ತೊಂದಿದೆ ಇಪ್ಪತ್ನಾಲ್ಕಿದೆ ನೂರಿದೆ ಅನಂತ ಇದೆ ಸಾವಿರ ಅನಂತಾನಂತ ರೂಪಗಳಿವೆ ಭಗವಂತನ ಒಂದು ರೂಪ ಇದೆ ಮೂಲ ರೂಪ ನಾರಾಯಣ ರೂಪ ಅದು ಮೂಲ ರೂಪ ಕೃಷ್ಣ ಅಂತ ಹೇಳ್ತಾರೆ ಅದನ್ನು ಅವತಾರ ರೂಪವನ್ನು ಕೃಷ್ಣ ಅಂತ ಹೇಳ್ತಾರೆ ಭಗವಂತನ ಮೂಲ ರೂಪವನ್ನು ಕೃಷ್ಣ ಅಂತ ಹೇಳ್ತಾರೆ ಕೃಷ್ಣ ಯಜ್ಞ ರಿಜತೆ ಎಂತ ಮಹಾಭಾರತದಲ್ಲಿ ಮೂಲ ರೂಪಿಯಾದ ಭಗವಂತನನ್ನು ಕೃಷ್ಣ ಭಾಗವತನನ್ನು ಮಾತಿದೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾರೆ ಎಲ್ಲ ಅವತಾರ ರೂಪಗಳನ್ನು ಹೇಳಿ ಕೃಷ್ಣಸ್ತು ಭಗವಾನ್ ಸ್ವಯಂ ಕೃಷ್ಣ ಅಂದರೆ ಅದು ಪೂರ್ಣರೂಪ ಇದನ್ನು ಓದಿದವರಿಗೆ ತಲೆ ಕೆಟ್ಟು ಹೋಗಿದೆ ಹಾಗಾಗಿ ಎಲ್ಲ ವ್ಯಾಖ್ಯಾನಕಾರರು ಹೇಳೋದು ದಶಾವತಾರಗಳಲ್ಲಿ ಕೃಷ್ಣ ಒಂದು ಪೂರ್ಣಾವತಾರ ಅದು ಬಿಟ್ಟರೆ ಎಲ್ಲ ಅಪರಿಪೂರ್ಣಾವತಾರಗಳು ರಾಮ ಎಷ್ಟು ಹತ್ತದ್ದು ಪಾಪ ಎಷ್ಟು ಕಣ್ಣೀರು ತುರಿಸಿದ್ದು ಕೃಷ್ಣ ಒಂದು ಪೂರ್ಣ ಇದನ್ನು ಸ್ಪಷ್ಟವಾಗಿ ಅವರು ಹೇಳುತ್ತಾರೆ ಪ್ರಿಂಟ್ ಮಾಡಿದ್ದಾರೆ ಆದರೆ ಇದರ್ಥ ಅಲ್ಲ ಪೂರ್ಣಮಿದಂ ಪೂರ್ಣಮದ ಪೂರ್ಣಾತ್ಪೂರ್ಣಮುದೆ ಪೂರ್ಣತ್ಯ ಪೂರ್ಣ ಮಾದಾಯ ಪೂರ್ಣಮೇವ ಭಗವಂತನ ಮೂಲ ರೂಪವೂ ಪೂರ್ಣ ಭಗವಂತನ ಅವತಾರ ರೂಪಗಳೂ ಪೂರ್ಣ ಎಲ್ಲವೂ ಪೂರ್ಣ ಮತ್ಸ್ಯ ಕೂರ್ಮ ರಾಮ ಕೃಷ್ಣ ಇದರಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ನೇಹ ನಾನಾಸ್ತಿ ಕಿಂಚನ ಅದರಿಂದ ಒಂದು ಕೃಷ್ಣ ಪೂರ್ಣ ಬೇರೆ ಪೂರ್ಣ ಅಲ್ಲ ಅಂತ ಹೇಳಬೇಡಿ ಎಲ್ಲ ಅವತಾರಗಳೂ ಪೂರ್ಣವೇ ಕೃಷ್ಣನ ಅಂದರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದರೆ ಏನು ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಕೃಷ್ಣ ಅಂದರೆ ಮೂಲ ರೂಪ ಅದು ಅದು ಪೂರ್ಣ ಅದರಿಂದ ಎಲ್ಲ ಅವತಾರಗಳು ಬಂದದ್ದು ಅವುಗಳೂ ಪೂರ್ಣ ಕೃಷ್ಣಸ್ತು ಭಗವಾನ್ ಸ್ವಯಂ ಅವತಾರ ಮಾತ್ರ ಪೂರ್ಣ ಅಂತ ಅದರ ಅರ್ಥ ಅಲ್ಲ ಮೂಲರೂಪಿಯಾದ ಭಗವಂತ ಎಷ್ಟು ಪೂರ್ಣ ಎಲ್ಲ ಅವತಾರಗಳು ಅಷ್ಟೇ ಪೂರ್ಣ ಅಂತ ಒಳ್ಳೆಯ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂದರೆ ಒಂದು ರೂಪ ಅಂದರೆ ಕೃಷ್ಣ ಭಗವಂತನ ಮೂಲರೂಪ ಎರಡು ರೂಪಗಳಿವೆ ಇದು ನಾವು ಅನುಸಂಧಾನ ಮಾಡಲೇಬೇಕಾಗಿರತಕ್ಕಂತಹ ಎರಡು ರೂಪಗಳು ಅದು ಈ ಶರೀರದ ಕೂತು ಭಗವಂತ ಎರಡು ರೂಪದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ನಾವು ಸ್ವೀಕಾರ ಮಾಡಿದ್ದನ್ನೆಲ್ಲ ಭಗವಂತ ಗ್ರಹಿಸ್ತಾನೆ ಅಂತೆ ಎರಡು ರೂಪ ಆತ್ಮ ಆತ್ಮ ಅಂತ ಭಗವಂತನ ಎರಡು ರೂಪಗಳು ಅದು ಎಲ್ಲಿದೆ ಅಂತಂದರೆ ನಿವಿಷ್ಟೋ ಹೃದಯೇ ನಿತ್ಯಂ ಹೃದಯದಲ್ಲಿ ನೆಲೆಸಿರತಕ್ಕಂತಹ ಎರಡು ರೂಪಗಳು ನಮಗೆ ಎರಡು ಹೃದಯ ಇದೆ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಒಂದು ಹೃದಯ ನಮ್ಮ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟ ಹೃದಯ ಒಂದು ಈ ಅಂದರೆ ಮೋಕ್ಷದಲ್ಲಿಯೂ ಇರತಕ್ಕ ಹೃದಯ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು ಹೃದಯ ಒಂದು ಈ ಎರಡು ಹೃದಯದಲ್ಲಿ ಭಗವಂತನ ಆತ್ಮ ಅಂತರಾತ್ಮ ಎರಡು ರೂಪಗಳಿವೆ ಅಂತ ಈ ಸ್ಥೂಲ ಶರೀರದಲ್ಲಿ ಒಂದು ಭಗವಂತನ ರೂಪ ಹಾಗೆ ಸೂಕ್ಷ್ಮ ಶರೀರದಲ್ಲಿ ಭಗವಂತನ ಜೀವನ ಸ್ವರೂಪದಲ್ಲಿ ಒಂದು ಭಗವಂತನ ರೂಪ ಅಂತರಾತ್ಮ ಎರಡು ರೂಪಗಳಿವೆ ಒಂದು ರೂಪ ಭಗವಂತನ ಎರಡು ರೂಪಗಳು ಭಗವಂತನಿಗೆ ಮೂರು ರೂಪಗಳಿವೆ ಭಗವಂತನಿಗೆ ಅದು ಸೃಷ್ಟಿ ಸ್ಥಿತಿ ಸೃಷ್ಟಿಯಾದಯೇ ಹರಿಹರೇತಿ ವಿರಿಂಚ ಸಂಜ್ಞಾ ಅಂತ ಭಾಗವತಲ್ಲಿ ಹೇಳುತ್ತ ಅದು ಮೇಲ್ನೋಟಕ್ಕೆ ನೋಡಿದರೆ ಚತುರ್ಮುಖ ಸೃಷ್ಟಿ ಮಾಡ್ತಾನೆ ವಿಷ್ಣು ರಕ್ಷಣೆ ಮಾಡ್ತಾನೆ ರುದ್ರ ಸಂಹಾರ ಮಾಡ್ತಾನೆ ಹರಿಹರೇ ವಿರಿಂಚೇತಿ ಸಂಜ್ಞಾ ಸೃಷ್ಟ್ಯಾದೆಯೇ ಹರಿಹರ ಹರಿ ಹರವಿರಿಂಚ ಸಂಜ್ಞಾ ಅಂತ ಅಂದರೆ ಭಗವಂತನೇ ಬ್ರಹ್ಮನಾದ ವಿಷ್ಣುವಾದ ಅವನೇ ರುದ್ರನಾದ ಅಂತ ಏನೋ ವ್ಯಾಖ್ಯಾನ ಮಾಡ್ತ ಅದಲ್ಲ ನಮ್ಮ ಆಚಾರ್ಯರು ವ್ಯಾಖ್ಯಾನ ಮಾಡಿದರು ಚತುರ್ಮುಖ ಸೃಷ್ಟಿ ಮಾಡಲಿಕ್ಕೆ ರುದ್ರ ಸಂಹಾರ ಮಾಡಲಿಕ್ಕೆ ವಿಷ್ಣು ರಕ್ಷಣೆ ಮಾಡಲಿಕ್ಕೆ ಹೀಗಲ್ಲ ವಿಭಾಗ ಅದು ಭಗವಂತನ ಕೈಯಲ್ಲಿಯೇ ಡಿಪಾರ್ಟ್ಮೆಂಟ್ ಇರುವಂತಹದ್ದು ರಕ್ಷಣೆ ಮಾಡುವವನೇ ಸೃಷ್ಟಿ ಮಾಡುವವ ರಕ್ಷಣೆ ಮಾಡುವವನೇ ಸಂಹಾರ ಮಾಡುವವ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆದರೆ ಎಷ್ಟು ಸಮಸ್ಯೆ ಇದೆ ಗೊತ್ತೋ ಈಗ ಸೃಷ್ಟಿ ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನ ಕೈಯಲ್ಲಿದೆ ಅಂತ ಇಟ್ಟುಕೊಳ್ಳಿ ಸಂಹಾರ ಮಾಡುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಅಂತ ಇಟ್ಟುಕೊಳ್ಳಿ ನಾನು ರಕ್ಷಣೆ ಮಾಡುವ ನಾನು ಪವರ್ಫುಲ್ ಆದರೆ ನಿಮಗೆ ಸಂಹಾರ ಮಾಡುವ ನೀವು ಸಂಹಾರ ಯಾಕೆ ನನ್ನ ಕೈಯಲ್ಲಿದೆ ರಕ್ಷಣೆ ಮಾಡುವಂತಹದ್ದು ಹಾಗೆ ಸಂಹಾರ ಮಾಡ್ತಾನೆ ಒಂದು ವೇಳೆ ಸಂಹಾರ ಮಾಡುವ ಪವರ್ಫುಲ್ ಆಗಿಬಿಟ್ರೆ ರಕ್ಷಣೆ ಮಾಡುವ ರಕ್ಷಣೆ ಮಾಡಲಿಕ್ಕಾಗುವುದಿಲ್ಲ ಅದಕ್ಕೆ ಭಗವಂತ ಖಾತೆಯನ್ನು ಯಾರಿಗೂ ಕೊಡಲಿಲ್ಲ ಅಂತ ಬ್ರಹ್ಮನಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತಾ ಅಂತ ಭಗವಂತನದ್ದೇ ಮೂರು ರೂಪಗಳು ಬ್ರಹ್ಮ ವಿಷ್ಣು ರುದ್ರಾ ಅಂದ್ರೆ ಬ್ರಹ್ಮನ ಒಳಗೆ ಇದ್ದ ರೂಪ ಅದು ಸೃಷ್ಟಿ ಮಾಡತಕ್ಕಂತಹ ಭಗವಂತನದ್ದೇ ರೂಪ ಶಿವನ ಒಳಗೆ ಅತ್ಯಂತ ಮಂಗಳವಾಗಿರ್ತಕ್ಕ ಸಂಹಾರ ರೂಪ ಸಂಹಾರ ಮಾಡುವುದು ಅಂದರೆ ಕ್ರೂರವಾದ ರೂಪ ಅಲ್ಲ ಅದು ಶಿವ ಶಿವರೂಪಿ ಶಿವೇ ವಿಷ್ಣು ಸ್ವಯಂ ಹೀಗೆ ಬ್ರಹ್ಮ ವಿಷ್ಣು ರುದ್ರ ಅನ್ನುವ ಸೃಷ್ಟಿ ಸ್ಥಿತಿ ಸಂಹಾರಗಳ ಮಾಡಲಿಕ್ಕೋಸ್ಕರ ಭಗವಂತ ಪಡೆದ ಮೂರು ರೂಪಗಳು ಭಗವಂತನ ನಾಲ್ಕು ರೂಪಗಳು ಇದು ಲೋಕದಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು ಹಾ ನಾವು ಅದು ನಿನ್ನೆ ಮುನ್ನೆಯೆಲ್ಲ ನೋಡಿದ್ದೇವೆ ಅದನ್ನು ಕಣ್ಣಿನಲ್ಲಿ ಕೂತು ವಿಶ್ವನಾಗಿ ಭಗವಂತ ಎಲ್ಲ ಎಚ್ಚರದ ಪದಾರ್ಥಗಳನ್ನು ಕೊಡ್ತಾನೆ ತೈಜಸನಾಗಿ ಕಂಠದಲ್ಲಿ ಕೂತು ಸ್ವಪ್ನಾವಸ್ಥೆಯನ್ನು ಕೊಡ್ತಾನೆ ತೈಜಸನ ಪ್ರಾಜ್ಞನಾಗಿ ನಿದ್ರೆಯನ್ನು ಕೊಡ್ತಾನೆ ತುರಿಯರಾಜ್ ಮೋಕ್ಷವನ್ನು ಕೊಡ್ತಾನೆ ಹೀಗೆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಅನ್ನುವ ಭಗವಂತನ 4 ರೂಪಗಳು ಅದರಲ್ಲಿ 3 ದೈನಂದಿನ ಜೀವನದಲ್ಲಿ ನಾವು ನಿತ್ಯ ಅನುಭವಿಸುವ ಆದರೆ ಮರ್ತು ಬಿಟ್ಟಿರತಕ್ಕಂತಹ ಭಗವಂತನ ರೂಪಗಳು ನಾಲ್ಕು ಭಗವಂತನ ಐದು ರೂಪಗಳು ಅಯ್ಯೋ ಅದು ಪ್ರಪಂಚ ಪ್ರಪಂಚದಲ್ಲಿ ಭಗವಂತನ ಪಂಚ ಪಂಚ ಪಂಚ ರೂಪಗಳು ತುಂಬಿದೆ ಅದನ್ನು ಅಲ್ಲಲ್ಲಿ ಹೇಳ್ತಾ ಬಂದಿದ್ದಾರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಐದು ದಾಸರು ಒಂದು ಕಡೆ ಭಗವಂತ ಈ ಪಟ್ಟಣದಲ್ಲಿ ಸ್ಪೆಷಲ್ ರೂಮ್ ವಿ ಐಪಿ ರೂಮ್ ಮಾಡಿದ್ದಾನೆ ಅಂತೆ ಐದು ಅದು ಯಾವುದಂದ್ರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಎಷ್ಟು ವಿವಿಐ ಪಿ ರೂಮ್ ಅಂತಂದ್ರೆ ಆಕೆ ಏನಾದರೂ ಸ್ವಲ್ಪ ಹಾಗೆ ಹೀಗೆ ಆಯಿತು ಅಂತ ಆದ್ರೆ ಕೂಡಲೇ ರಿಪೇರಿ ಮಾಡಿಸ್ತಾನೆ ಅಂತೆ ಅಲ್ಲ ರೂಮ್ ಅಂದ್ರೆ ಹಾಗೆ ಕೂಡಲೇ ರಿಪೇರಿ ಆಗಬೇಕು ನಮ್ಮ ಅನ್ನಮಯ ಕೋಶದಲ್ಲಿ ಏನಾದರೂ ಸ್ವಲ್ಪ ಕಲೆ ಆಯಿತು ಕೂಡಲೇ ಪೈಂಟ್ ಆಗಿ ಆಯಿತು ಎರಡು ದಿವಸ ಮೂರು ದಿವಸದಲ್ಲಿ ಎಲ್ಲ ಕರೆಕ್ಟ್ ಆಗಿ ಆಯಿತು ಭಗವಂತ ಅಷ್ಟು ವ್ಯವಸ್ಥೆ ಮಾಡ್ತಾನೆ ಅದು ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಏನು ತೊಂದರೆ ಆದರೂ ಕೂಡು ಸರಿ ಮಾಡ್ತಾನೆ ಅಂತೆ ಭಗವಂತ ಐದು ಕೋಣೆಯಲ್ಲಿ ಭಗವಂತ ಇರ್ತಾನೆ ಅಂತೆ ಅದಕ್ಕೆ ಏನು ಹೆಸರು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತಲೇ ಹೆಸರಂತೆ ಆ ರೂಪಗಳಿಗೆ ಅದು ಅನ್ನಮಯ ಶರೀರದಲ್ಲಿದ್ದ ರೂಪಕ್ಕೆ ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಇರತಕ್ಕ ರೂಪಕ್ಕೆ ಪ್ರಾಣಮಯ ಮನೋಮಯ ಕೋಶದಲ್ಲಿ ಇರತಕ್ಕ ರೂಪಕ್ಕೆ ಮನೋಮಯ ವಿಜ್ಞಾನಮಯ ಕೋಶದಲ್ಲಿರ್ತಕ್ಕ ರೂಪಕ್ಕೆ ವಿಜ್ಞಾನಮಯ ಆನಂದಮಯ ಕೋಶದಲ್ಲಿ ಇರತಕ್ಕ ರೂಪಕ್ಕೆ ಆನಂದಮಯ ಅಂತಲೇ ಹೆಸರಂತೆ ಹೀಗೆ ಭಗವಂತ ಐದು ರೂಪದಿಂದ ತುಂಬಿರುತ್ತಾನೆ ನ ಪ್ರಸಿದ್ಧವಾದ ರೂಪ ಇದೆ ವಾಸುದೇವ ಸಂಕರ್ಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಪಂಚರೂಪಗಳು ಭಗವಂತ ಆರು ರೂಪದಿಂದ ತುಂಬಿದ್ದಾನೆ ಸೈಷಾ ಷಡ್ವಿಧುಷ್ಪದ ಗಾಯತ್ರಿ ಆರು ರೂಪ ಭಗವಂತನದ್ದು ಯಾವುದದು ಗಾಯತ್ರಿಯಲ್ಲಿರತಕ್ಕಂಥ ಗಾಯತ್ರಿ ಪ್ರತಿಪಾದ್ಯವಾನವಾದ ಆರು ರೂಪಗಳು ಗಾಯತ್ರಿಯನ್ನು ಹೇಳುವಾಗ ಷಡ್ಕುಕ್ಷಿಹಿ ಪಂಚಶೀರ್ಷ ಉಪನಯನೇ ವಿನಿಯೋಗ ಅಂತ ಹೇಳ್ತಾರೆ ಗಾಯತ್ರಿ ಮಂತ್ರ ಹೇಳುವಾಗ ಷಡ್ ಕುಕ್ಷಿಹಿ ಪಂಚಶೀರ್ಷ ಅಂತ ಹೇಳ್ತಾರೆ ಗಾಯತ್ರಿ ಅಂತ ಇದೆಂಥದ್ದು ಷಡ್ಕುಕ್ಷಿ ಅಂದ್ರೆ ಏನು ಐದು ಶೀರ್ಷ ಅಂದ್ರೆ ಏನು ತುಂಬಾ ಹೇಳಲಿಕ್ಕೆ ಸಂಕ್ಷಿಪ್ತವಾಗಿ ಹೇಳುದಿದ್ರೆ ಅದು ಪಂಚಶೀರ್ಷ ಅಂತಂದ್ರೆ ಐದು ತಲೆ ಐದು ತಲೆ ಅಂದ್ರೆ ನಮ್ಗೆ ಗೊತ್ತು ತಲೆಯಲ್ಲಿ ಐದು ತಲೆಯ ಹೆಣ್ಣಿನ ರೂಪವನ್ನು ನಾವು ಕ್ಯಾಲೆಂಡರಲ್ಲಿ ಹಾಕಿಡ್ತೇವೆ ಅಂದರೆ ಐದು ತಲೆ ಪಂಚಶೀರ್ಷ ಅಂತ ಉಂಟು ಆ ಗಾಯತ್ರಿಯನ್ನು ಹೇಳುವಾಗ ಪಂಚಶೀರ್ಷ ಅಂತಂದರೆ ಐದು ತಲೆ ಒಂದು ಹೃದಯ ಹೀಗೆ ಅರ್ಥ ಅಲ್ಲ ಅದಕ್ಕೆ ಪಂಚಶೀರ್ಷ ಅಂದರೆ ಐದು ಕಡೆಯಲ್ಲಿ ತಲೆ ಅಂದರೆ ಐದು ಕಡೆಯಲ್ಲಿ ತಲೆ ಇಟ್ಟು ನಾವು ಗಾಯತ್ರಿಯನ್ನು ಹೇಳಬೇಕು ಅಂತ ಅರ್ಥ ಗಾಯತ್ರಿ ಹೇಳುವಾಗ ಐದು ಕಡೆ ನಿಲ್ಲಿಸಿ ನಿಲ್ಲಿಸಿ ಹೇಳಬೇಕಂತೆ ಪಂಚಾವಸಾನ ಸಹಿತ ಪಂಚಪಾತಕ ನಾಶಿನಿ ಪಂಚಾವಸಾನ ರಹಿತ ಪಂಚಪಾತಕ ದಾಯಿನಿ ಗಾಯತ್ರಿಯನ್ನು ಹೇಳುವಾಗ ಐದು ಕಡೆ ನಿಲ್ಲಿಸಿ ಹೇಳಬೇಕಂತೆ ಅದು ನಾನ್ಸ್ಟಾಪ್ ಎಕ್ಸ್ಪ್ರೆಸ್ ಆಗಬಾರ್ದದು ಐದು ಕಡೆ ನಿಲ್ಲಿಸಿ ಹೇಳಬೇಕಂತೆ ಐದು ಕಡೆ ನಿಲ್ಲಿಸಿ ಹೇಳಿದರೆ ಪಂಚಪಾತಕಗಳು ಪರಿಹಾರ ಆಗುತ್ತೆಂತೆ ಐದು ಕಡೆ ನಿಲ್ಲಿಸದೇ ಹೇಳಿದ್ರೆ ಪಂಚಪಾತ ಬರುತ್ತೆಂದು ಗಾಯತ್ರಿ ಜಪ ಹೇಳಿ ಪಾಪ ಕಟ್ಟಿಕೊಳ್ಳಿಕ್ಕಾಗುತ್ತೆ ಯಾರಿಗಾದರೂ ಗಾಯತ್ರಿ ಹೇಳಿ ಪಾಪ ಕಟ್ಟಿಕೊಳ್ಳಬೇಕು ಅಂತಾದರೆ ಸ್ಪೀಡಾಗಿ ಹೇಳಿ ಹಾಗೆ ಹೇಳಿ ಪುರುಸೋತಿಲ್ರಿ ಇವತ್ತು ಅದಕ್ಕೆ ಹಾಗೆ ಮಾಡಿದೆ ಅಂದ್ರೆ ಆಯ್ತಪ್ಪ ಅಷ್ಟು ಪಾಪ ತಯಾರಾಯಿತು ಅಂತ ಗಾಯತ್ರಿ ಮಾಡಿ ಪಾಪ ಕಟ್ಟಿಕೊಳ್ಳೋದ್ರಿ ಐದು ಕಡೆ ಪ್ರಣವ ವ್ಯಾಹೃತಿ ಮೂರು ಪಾದಗಳು ತಸ್ತರು ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ನಿಯೋ ಯೋನ ಪ್ರಚೋದಯಾತ ಐದು ಕಡೆ ನಿಲ್ಲಿಸಬೇಕು ಇದೇ ಪಂಚಶೀರ್ಷ ಅಂದರೆ ಹೀಗೆ ಐದು ಕಡೆ ತಲೆ ಅದಕ್ಕೆ ಅದಕ್ಕೆ ಐದು ಕಡೆ ತಲೆ ಅಲ್ಲ ಹೇಳುವವನಿಗೆ ಐದು ಕಡೆ ತಲೆ ಇರಬೇಕು ಅಂತ ಅಂದ್ರೆ ಐದು ಕಡೆ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ ಹೇಳಿದರೆ ಅದು ಗಾಯತ್ರಿ ಆಗ್ತದೆ ಗಾಯಂ ತಂತ್ರ ಅದನ್ನು ಹಾಡುವವನನ್ನು ರಕ್ಷಣೆ ಮಾಡುತ್ತೆ ಗಾಯತ್ರಿ ಇಲ್ಲದ್ರೆ ಅದನ್ನು ಹೇಳುವವನಿಗೆ ಪೂರ್ತಿ ಸಮಸ್ಯೆ ಆಗತ್ತೆ ಅದರಿಂದ ಗಾಯತ್ರಿ ಅದನ್ನು ಹೇಳುವವನನ್ನು ರಕ್ಷಣೆ ಮಾಡಬೇಕಾಗಿದ್ರೆ ಐದು ಕಡೆ ನಿಲ್ಲಿಸಿದು ಪಂಚ ಕಡೆ ನಿಲ್ಲಿಸುವಂತಹದ್ದು ಷಡ್ ಅಂತ ಹೇಳ್ತಾರೆ ಗಾಯತ್ರಿಯ ಹೊಟ್ಟೆಯೊಳಗೆ ಆರು ಉಂಟು ಆರು ಇದೆ ಆರು ಹೊಟ್ಟೆಯೊಳಗೆ ಇದೆ ಅಂದರೆ ಗಾಯತ್ರಿಯ ಹೊಟ್ಟೆಯೊಳಗೆ ಆರು ಭಗವಂತನ ರೂಪಗಳಿವೆ ಅಂತ ಇದನ್ನು ಚಿಂತನೆ ಮಾಡಬೇಕಂತೆ ಭಗವಂತನ ಆರು ರೂಪಗಳನ್ನು ಚಾಂದ್ರೋಗ್ಯ ಉಪನಿಷತ್ತು ಬಹಳ ಸೊಗಸಾಗಿ ವಿವರಣೆ ಮಾಡಿದೆ ಗಾಯತ್ರಿಯಲ್ಲಿ ಆರು ಭಗವಂತನ ರೂಪಗಳನ್ನು ಚತುಷ್ಪದ ಷಡ್ ಕುಕ್ಷಿ ಆರು ವಿಧ ಷಡ್ ವಿಧ ಗಾಯತ್ರಿ ಆರು ವಿಧದ ಗಾಯತ್ರಿ ಗಾಯತ್ರಿಯಲ್ಲಿ ಆರು ವಿಧ ಇಲ್ಲ ಗಾಯತ್ರಿಯಲ್ಲಿ ಭಗವಂತನ ಆರು ರೂಪಗಳಿವೆ ಅದನ್ನು ನಾವು ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು ಶರೀರ ಹೃದಯ ವಾಕ್ ತ್ರಿಪದ ಹೀಗೆ ಆರು ರೂಪಗಳಿವೆ ಭಗವಂತನದ್ದು ಅದನ್ನು ಗಾಯತ್ರಿಯಲ್ಲಿರತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಹೀಗೆ ಆರು ರೂಪ ಭಗವಂತನ ಏಳು ರೂಪಗಳಿವೆ ಏಳು ರೂಪಗಳೇ ಈ ಶರೀರದ ಆರು ಚರ್ಮ ಮಾಂಸ ಹೃದಿರ ಮಜ್ಜ ಅಸ್ಥಿ ಮೇಧಸ್ನಲ್ಲಿರತಕ್ಕಂತಹ ಭಗವಂತನ ಏಳು ರೂಪಗಳು ತ್ವಕ್ಕಿನಲ್ಲಿರ್ತಕ್ಕ ರೂಪ ಚರ್ಮದಲ್ಲಿರತಕ್ಕ ರೂಪ ಮಾಂಸದಲ್ಲಿರತಕ್ಕಂತಹ ರೂಪ ಹೀಗೆ ಏಳು ಪದಾರ್ಥಗಳಲ್ಲಿರ್ತಕ್ಕಂತಹ ಭಗವಂತನ ರೂಪ ಅದಕ್ಕೇನು ಹೆಸರು ತ್ವಕ್ಕು ಚರ್ಮ ಮಾಂಸ ರುದಿರ ಅಸ್ಥಿ ಮಜ್ಜ ಮೇಧ ಹೀಗೆ ಹೆಸರು ಭಗವಂತನದ್ದು ಏಳು ರೂಪದಲ್ಲಿ ಭಗವಂತ ಕೂತು ಅದನ್ನು ಸರಿಪಡ್ತಾ ಇರ್ತಾನೆ ಅಂತ ಏಳು ಆವರಣಗಳು ಈ ಶರೀರಕ್ಕೆ ಈ ಏಳು ಆವರಣದಲ್ಲಿ ಕೂತು ಭಗವಂತ ರಕ್ಷಣೆ ಮಾಡತಕ್ಕಂತಹ ಭಗವಂತನ ಏಳು ರೂಪಗಳು ಕನ್ನಡದಲ್ಲಿ ಒಳ್ಳೆಯ ಶಬ್ದ ಏಳು ಶರೀರವನ್ನು ಏಳು ಎಬ್ಬಿಸಿ ತಕ್ಕಂತಹದ್ದು ಅದು ಏಳು ರೂಪ ಹೋಯಿತು ಅಂದರೆ ಮತ್ತೆ ಮಲಗು ಅಷ್ಟೇ ಏಳಲಿಕ್ಕಾಗುವುದಿಲ್ಲ ಭಗವಂತ ಏಳು ರೂಪದಲ್ಲಿ ತುಂಬಿದ ಭಗವಂತ ಎಂಟು ರೂಪದಲ್ಲಿ ತುಂಬುತ್ತಾನೆ ಹೇಗೆ ಎಂಟು ರೂಪದಲ್ಲಿ ಪ್ರಣವದ ಅಕ್ಷರಗಳು ಎಂಟು ಅದರಿಂದ ಪ್ರತಿಪಾದ್ಯಮಾನವಾಗಿರತಕ್ಕ ರೂಪಗಳು ಎಂಟು ಯಾವುದದು ವಿಶ್ವ ತೇಜಸ ಪ್ರಾಜ್ಞಾ ತುರೀಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಭಗವಂತ ಎಂಟು ಪ್ರಣವದ ಅಕ್ಷರಗಳಿಂದ ಪ್ರತಿಪಾದ್ಯಮಾನವಾದ ಭಗವಂತನ ಎಂಟು ರೂಪಗಳು ಭಗವಂತನ ಒಂಬತ್ತು ರೂಪಗಳು ಒಂಬತ್ತು ರೂಪಗಳು ಅಂತಂದರೆ ಯದ್ದೇವಾ ಪ್ರಾಣಯೋ ನವ ಒಂಬತ್ತು ಇಂದ್ರಿಯಗಳ ಭಗವಂತ ಒಂಬತ್ತು ರೂಪದಲ್ಲಿ ತುಂಬಿದ್ದಾನೆ ಅದನ್ನು ದಾಸರು ಹರಿಕತಾಮದಲ್ಲಿ ವಿವರಿಸಿದ್ದಾರೆ ಅದನ್ನು ಭಗವಂತನ ಒಂಬತ್ತು ರೂಪಗಳು ಆ ಒಂಬತ್ತು ರೂಪದಿಂದ ಭಗವಂತ ರಕ್ಷಣೆ ಮಾಡ್ತಾನೆ ಹತ್ತು ಭಗವಂತನ ದಶಾವತಾರಗಳು ಹತ್ತು ರೂಪಗಳು ಭಗವಂತನದ್ದು ಹತ್ತು ಯಾವುದು ಅಂತ ನಾವು ನಿತ್ಯ ನೆನಪಿಸಿಕೊಳ್ಳಬೇಕಾದ್ದು ಯಾಕೆಂದರೆ ದಾಸರು ಅವಕಾಶ ಸಿಕ್ಕಿದಾಗೆಲ್ಲ ಹತ್ತನ್ನು ನೆನಪಿಸಿಕೊಳ್ತಾರೆ ಅದರ ತಲೆಯೊಳಗೆ ಹತ್ತು ಹತ್ತು ಬೇಕು ಯಾಕಂದರೆ ಅದು ಹತ್ತು ಹತ್ತದಿಲ್ಲ ಅಂತಂದರೆ ಹನ್ನೊಂದಿನದ್ದೇನೇನೋ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದು ಅಯ್ಯಪ್ಪ ಬರ್ತಾನೆ ಬಾಬಾಗಳು ಬರ್ತಾರೆ ಅಮ್ಮಗಳು ಬರ್ತಾರೆ ದಿವಸಕ್ಕೊಂದು ಅಮ್ಮಗಳು ಬರ್ತಾರೆ ಅದು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಅದೆಲ್ಲ ದೇವತಾಂಶಗಳೇ ಹಾಗಾಗಬಾರದು ಅದರ ಬಗ್ಗೆ ನಾವು ಹತ್ತು ಅವತಾರಗಳನ್ನು ತಲೆಯಲ್ಲಿ ಹತ್ತಿಸಿಕೊಂಡು ನಾವು ನಿತ್ಯ ಚಿಂತನೆ ಮಾಡಬೇಕಾದ ಅದಕ್ಕೆ ದಾಸರು ಸಿಕ್ಕಿದಾಗೆಲ್ಲ ಹಾಡಿನಲ್ಲೆಲ್ಲ ಈ ಹತ್ತು ಅವತಾರದ ಬಗ್ಗೆ ಹೇಳದೆ ಮುಂದೆ ಹೋಗುವ ಕ್ರಮವೇ ಇಲ್ಲ ಅದು ಹತ್ತು ಅವತಾರಗಳು ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ಪರಶುರಾಮ ರಾಮ ರಾಮಚಂದ್ರದೇವರು ಗೋಪಾಲಕೃಷ್ಣದೇವರು ಬಲರಾಮ ಅಲ್ಲ ಬುದ್ಧ ಹೌದು ಬುದ್ಧನನ್ನು ಬಿಡಬೇಡಿ ಕಲಕಿಯನ್ನು ಸೇರಿಸಿಕೊಳ್ಳಿ ಕಲಕಿ ಅಂದರೆ ಮತ್ತೆ ನಾನು ಹೇಳಿದ್ದು ಮರೆಯಲಿಕ್ಕಿಲ್ಲ ಅದು ತಮಿಳುನಾಡಲ್ಲಿ ಬಂದ ಕಲಿಕೆ ಅಲ್ಲ ಅದು ಮುಂಚೆ ಮುಂದೆ ಬರಲಿಕ್ಕಿರತಕ್ಕಂಥ ಕಲಕಿ ಹೀಗೆ ಹತ್ತು ಭಗವಂತನ ರೂಪಗಳು ಆಮೇಲೆ ಹನ್ನೊಂದು ರೂಪಗಳು ಭಗವಂತ ಏಕಾದಶ ರುದ್ರದ ಒಳಗೆ ರುದ್ರನಾಮಕನಾಗಿ ಭಗವಂತ ಹನ್ನೊಂದು ರೂಪದಿಂದ ಇದ್ದಾನೆ ಹನ್ನೆರಡು ದ್ವಾದಶಾದಿತ್ಯರು ದ್ವಾದಶಾದಿತ್ಯರು ಅಂದರೆ ಹನ್ನೊಂದು ಆದಿತ್ಯ ಪ್ಲಸ್ ಒಂದು ವಿಷ್ಣು ಸೇರಿ ಹನ್ನೆರಡು ಭಗವಂತನ ರೂಪಗಳು ಹೀಗೆ ನಾವು ಲೆಕ್ಕಾಚಾರ ಮಾಡಿಕೊಂಡು ಹೋದರೆ ಪ್ರತಿಯೊಂದರಲ್ಲಿಯೂ ಭಗವಂತನ ರೂಪಗಳು ಹೀಗೆ ಒಂದು ರೂಪ ಎರಡು ರೂಪ ಮೂರು ರೂಪ ಹತ್ತು ರೂಪ ಇಪ್ಪತ್ತೊಂದು ರೂಪ ಇಪ್ಪತ್ನಾಲ್ಕು ತತ್ವದಲ್ಲಿ ತುಂಬಿದ ರೂಪ ಐವತ್ತೊಂದು ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು ಐವತ್ತೊಂದು ಪಂಚಾಶದ್ವರ್ಣ ವೇದ್ಯವಾಗಿರತಕ್ಕಂತಹ ಭಗವಂತನ ರೂಪ ನೂರು ರೂಪಗಳು ಭಗವಂತನದ್ದು ನಾರಾಯಣಾದಿ ಅಜಾದಿ ಶತರೂಪಗಳು ಭಗವಂತನದ್ದು ನಾರಾಯಣಾದಿ ರೂಪಗಳು ಭಗವಂತನದ್ದು ನೂರು ಸಾವಿರ ರೂಪಗಳು ವಿಶ್ವಾದಿ ಪರಾದಿ ಬಹುರೂಪಗಳು ಭಗವಂತನದ್ದು ಅನಂತ ರೂಪಗಳು ಹೀಗೆ ಈ ಅನಂತ ರೂಪಗಳು ಎಲ್ಲಿವೆ ಅದಕ್ಕೆ ಆಶ್ರಯ ಕೊಟ್ಟವರು ಯಾರು ದಾಸರು ಹೇಳಿದರು ಒಂದು ಅನಂತಾನಂತ ರೂಪಗಳು ಒಂದೇ ರೂಪದಳು ಈ ಅನಂತ ರೂಪಗಳು ಎಲ್ಲಿವೆ ಅಂತ ಕೇಳಿದರೆ ಅದು ಒಂದು ರೂಪದಲ್ಲಿದೆ ನನ್ನ ಆಚಾರ್ಯರು ಹೇಳ್ತಾರೆ ಅಹಿಪತೌ ಅಂದರೆ ಆ ಶೇಷಶಾಯಿಯಾದ ಭಗವಂತನ ರೂಪ ಇದೆ ಅದರಲ್ಲಿ ಎಲ್ಲ ರೂಪಗಳು ಅಲ್ಲಿ ಸೇರಿಕೊಂಡುಂಟಂತೆ ಅದಕ್ಕೆ ಆ ಕಲ್ಪನೆ ಕೊಟ್ಟರು ನೋಡಿ ಶೇಷಶಾಯಿ ಭಗವಂತ ಮಲಗಿದ್ದಾನೆ ಅಂತ ಮಲಗಿದ್ದಾನೆ ಅಂದರೆ ಏನು ಶೇಷಶಾಯಿ ಅಂತ ಅದಕ್ಕೆ ಅರ್ಥ ಹಾಗೆ ಭಗವಂತನ ಉಳಿದ ಎಲ್ಲ ರೂಪಗಳು ಕೂಡ ಇಲ್ಲಿ ಶಾಯಿ ಇಲ್ಲಿ ಅಂತ ಮಲಗಿದೆ ಅಂತ ದೇವರು ಮಲಗಿದ್ದಾನೆ ಅಂದರೆ ಮಲಗಿದ್ದಾನೆ ಅಂತಲ್ಲ ಎಲ್ಲ ರೂಪಗಳು ಕೂಡ ಮಲಗಿ ಆರಾಮವಾಗಿರ್ತಕ್ಕಂಥ ರೂಪ ಇದು ಇದು ಅನಂತ ಪದ್ಮನಾಭ ರೂಪ ಇದು ಈ ರೂಪದಲ್ಲಿ ಎಲ್ಲ ರೂಪಗಳು ಸಂದಡಿಸಿಕೊಂಡಿವೆ ಎಲ್ಲ ರೂಪಗಳು ಅಲ್ಲಿದೆ ದೇವರ ರೂಪ ಎಲ್ಲವೂ ಅಲ್ಲಿದೆ ಒಂದು ರೂಪ ಮಾತ್ರ ಅಲ್ಲ ಎಲ್ಲ ರೂಪಗಳಿವೆ ನಾವು ಆದ್ದರಿಂದಲೇ ಎಲ್ಲ ರೂಪಗಳನ್ನು ನಾವು ಚಿಂತನೆ ಮಾಡಬೇಕಂತ ಕೆಲವರದ್ದು ಸಮಸ್ಯೆ ಅಲ್ಲರಿ ಕೃಷ್ಣಾವತಾರ ಮುಗಿಯಿತು ರಾಮಾವತಾರ ಮುಗಿಯಿತು ಯಾವುದು ಮುಗಿಯಿತು ಅದನ್ನು ಚಿಂತನೆ ಮಾಡಿ ಏನು ಉಪಯೋಗ ಅಂತ ನಮಗೆ ಹಾಗೆ ಎಲ್ಲವೂ ಮುಗಿಯುವುದೇ ಅದಕ್ಕೆ ಹೇಳಿದ್ರು ಇಲ್ಲಪ್ಪ ಮುಗಿಯಿತು ಅಂದರೆ ಖಾಲಿ ಆಯಿತು ಅಂತದರ ಅರ್ಥ ಅಲ್ಲ ಎಲ್ಲ ರೂಪಗಳೂ ಉಂಟು ಯಾಕೆಂದ್ರೆ ಭಗವಂತನ ರೂಪಗಳಿಗೆ ನಾಶ ಎಂಬುದಿಲ್ಲ ಭಗವಂತನ ರೂಪಗಳಿಗೆ ಉತ್ಪತ್ತಿ ಎಂಬುದಿಲ್ಲ ಕರದಾಗ ದೇವರು ಬರ್ತಾನೆ ನರಸಿಂಹ ದೇವರು ಸ್ತಂಭದಲ್ಲಿ ಇದ್ರು ಬಂದ್ರು ಎಲ್ಲಿಂದ ಬೇಕಾದರೂ ಬರ್ತಾನೆ ಭಗವಂತ ಇಂಥ ಕರೆಯಿಂದಲೇ ಅಂತ ಏನಿಲ್ಲ ಅದ್ರ ಎಲ್ಲ ರೂಪಗಳೂ ಭಗವಂತನಲ್ಲಿ ಇದೆ ಒಂದು ಪುಸ್ತಕ ಪ್ರಿಂಟ್ ಆಗಬೇಕಾಗಿದ್ರೆ ಒಂದು ಪ್ರತಿ ಮಾಡಿದ್ದು ಮುಗಿಯಿತು ಇನ್ನೊಂದ್ಸಲ ಮತ್ತೇನು ಅಲ್ಲಿ ನಾವಲ್ಲಿ ಹೋಗಿ ಕೇಳಿದ್ರೆ ಸರಿ ಅಲ್ಲಿ ಕೊಡ್ತಾರೆ ಪ್ರಿಂಟ್ ಮಾಡಿ ಯಾಕೆಂದ್ರೆ ಅವರತ್ರ ಎಲ್ಲ ಅಲ್ಲದರದ್ದು ಸಿ ಡಿ ಎಲ್ಲ ಅವರತ್ರ ಇರ್ತದೆ ಅದನ್ನು ಕೊಡ್ತಾರೆ ಎಷ್ಟು ಬೇಕಾದರೂ ಪ್ರಿಂಟ್ ತೆಗೆದುಕೊಡ್ತಾರೆ ಅದು ಬೇರೆ ಬೇರೆ ಪ್ರಿಂಟ್ ಅಷ್ಟೆ ಇದು ಹಾಗಲ್ಲ ಭಗವಂತನ ಒರಿಜಿನಲ್ ರೂಪನೇ ಅಲ್ಲಿದೆ ಅದು ಯಾವಾಗ ನಾವು ಕರೆದರೂ ಕೂಡ ಸ್ವಾಮಿ ಬರ್ತ ಹೇಗೆ ಕರಿಬೇಕು ದೀಪ ಇಟ್ಟು ಕರಿಬೇಕು ಗೊತ್ತಾಗಬೇಕಲ್ಲ ಭಗವಂತ ಬಂದದ್ದು ಯಾವ ದೀಪ ತೀರದಿಗಳನ್ನು ಅನುಸರಿಸಿ ಆ ದೀಪ ನಮ್ಮ ಕೈಯಲ್ಲಿತ್ತು ಒಂದರ ಒಳಗಿದ್ದ ಭಗವಂತನ ಅನಂತ ರೂಪಗಳು ಅದು ಕಾಣ್ತವೆ ಅಂದರೆ ಅನಂತವನ್ನು ಕಾಣಬೇಕಾಗಿದ್ದರೆ ಕಣ್ಣಿಗೆ ಶಕ್ತಿ ಇರಬೇಕಷ್ಟು ಈ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ನೋಡಲಿಕ್ಕೆ ಶಕ್ತಿ ಇದೆ ಒಂದನ್ನು ನೋಡಲಿಕ್ಕೆ ಶಕ್ತಿ ಇನ್ನೊಂದನ್ನು ನೋಡುವಾಗ ಮತ್ತೊಂದು ಬಿಡಬೇಕು ಯಾಕೆಂದರೆ ದೇವರು ಹೇಳ್ತಾನೆ ಅಪ್ಪ ನಿನಗೆ ಕಣ್ಣು ಚಿಕ್ಕದು ಅದರಲ್ಲಿ ಎಷ್ಟು ಹಿಡಿಸುತ್ತದೆ ಚಿಕ್ಕದು ಮಾತ್ರ ಹಿಡಿಸುತ್ತದೆ ದೊಡ್ಡದು ಅದರೊಳಗೆ ಹಿಡಿಸುವುದಿಲ್ಲ ಅದನ್ನು ಅನಂತವಾದ ರೂಪ ನಿನ್ನ ಚಿಕ್ಕ ಕಣ್ಣಲ್ಲಿ ಹೇಗೆ ಕಾಣಿಸಬೇಕು ಕಾಣಿಸುವುದಿಲ್ಲ ಹೇಳಿದ್ರೇನು ಮಾಡಬೇಕು ಕಣ್ಣು ದೊಡ್ಡದಾಗಬೇಕು ಅಯ್ಯೋ ಕಣ್ಣು ದೊಡ್ಡದು ಮಾಡದೆ ಹೇಗ್ರಿ ಅದಕ್ಕೆ ದೊಡ್ಡವನ ಅನುಗ್ರಹ ಬೇಕು ನಮಗಷ್ಟೇ ಭಗವಂತ ದಿವ್ಯಂಬಲಾನಿತೇ ಚಕ್ಷು ಅಂತ ಆ ಕಣ್ಣು ಕೊಟ್ಟರೆ ಕಣ್ಣು ದೊಡ್ಡದು ನಾವು ಹೇಳುವುದುಂಟು ಮನಸ್ಸು ದೊಡ್ಡದಾಗಬೇಕ್ರಿ ಅಂತ ಏನು ಮನಸ್ಸು ದೊಡ್ಡದಾಗುವುದಂದರೆ ಮನಸ್ಸು ಅಣು ದೊಡ್ಡದಾಗುವುದಂದರೆ ಏನು ದೊಡ್ಡದನ್ನು ಹಿಡಿಸುವ ಅದರಲ್ಲಿ ಇಚ್ಛೆ ಇರಬೇಕು ಆವಾಗ ದೊಡ್ಡದಾಗತ್ತೆ ಅಂತ ಹಾಗೆ ಕಣ್ಣು ದೊಡ್ಡದಾಗಬೇಕು ಅಂದರೆ ಏನು ದೊಡ್ಡದನ್ನು ಕಾಣಬೇಕು ಅಂತ ಕಣ್ಣಿಗೆ ಆಸೆ ಹುಟ್ಟಬೇಕು ಆವಾಗ ದೊಡ್ಡ ವಸ್ತು ಅದರ ಒಳಗೆ ತುಂಬುತ್ತೆ ಆದ್ರಿಂದ ದಾಸರು ಹೇಳ್ತಾರೆ ಒಂದು ರೂಪದಲ್ಲಿ ಅನಂತ ರೂಪಗಳಿವೆ ಯಾವತ್ತೂ ಆ ರೂಪ ಇದೆ ಯಾವತ್ತು ನೀನು ಕರೀತಿ ಅವತ್ತು ಆ ರೂಪ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಅದಕ್ಕೆ ದಿಷ್ಟಾಂತ ಕೊಟ್ಟದ್ದು ನಂದನಂದನ ರಣದೋಳು ಇಂದ್ರಾತ್ಮ ಜಗೆ ತೋರಿಸಿದ ತೋರಿಸನೆ ನಂದನಂದನ ಅಂತ ಒಳ್ಳೆಯ ಶಬ್ದವನ್ನು ದಾಸರು ಹೇಳ್ತಾರೆ ನಂದ ನಂದನ ಅಂತ ನಂದ ನಂದನ ಶಬ್ದಕ್ಕೆ ಅರ್ಥ ನಂದನ ನಂದ ಅಂತ ಒಂದರ್ಥ ನಂದ ಅಂದರೆ ನಂದಗೋಪ ಅವನ ನಂದ ಅಂದರೆ ಮಗ ಅಂತ ನಂದ ನಂದನನೇ ಅಂತ ಅದು ಯಾವ್ದು ಅರ್ಥ ಏನು ಗೊತ್ತು ಬರೀ ನಂದನಿಗೆ ಮಾತ್ರ ನಂದನ ಕೊಡುವವ ಅಲ್ಲ ನಮ್ಮ ದೇವರು ಮತ್ತೆ ಯಾರು ನಂದರು ಅರ್ಥಾತ್ ಒಳ್ಳೆಯ ಸಜ್ಜೀವ ರಾಶಿಗಳು ಆನಂದ ಸ್ವರೂಪರು ಸಜ್ಜೀವ ರಾಶಿಗಳು ಅವರಿಗೆ ನಂದನ ಅವರಿಗೆ ಭಗವಂತ ಆನಂದವನ್ನು ಕೊಡ್ತಾನೆ ಅಂದರೆ ದೇವರು ಆನಂದ ಕೊಡಬೇಕಾಗಿದ್ರೆ ಒಳಗಿನಿಂದ ಆನಂದ ಇರಬೇಕು ಆವಾಗ ಭಗವಂತ ನಂದ ನಂದನ ಹಾಕ್ತಾನೆ ಬರೀ ನಂದನಿಗೆ ಮಾತ್ರ ಅಲ್ಲ ಆನಂದ ತೀರ್ಥರ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಜ್ಜೀವ ರಾಶಿಗಳು ಅಂತ ಯಾರು ಅವರಿಗೆ ನಂದನ ನಂದನನೆ ಅವರೇನು ಮಾಡ್ತಾನೆ ನಂದ ನಂದನ ಇಂದ್ರ ಆತ್ಮಜನಿಗೆ ರಣದು ತೋರಿಸಿದ ಅಂತ ಹೇಳ್ತಾರೆ ಇಂದ್ರಾತ್ಮಜನಿಗೆ ಇಂದ್ರ ಮಗನಾಗಿರತಕ್ಕ ಅರ್ಜುನನಿಗೆ ತನ್ನ ರೂಪವನ್ನು ತೋರಿಸಿದವು ಇಂದ್ರಾತ್ಮಜಗೆ ಅಂದರೆ ಎರಡೂ ಹೌದು ವಾಲಿಯೂ ಹೌದು ಇಂದ್ರಾತ್ಮಜ ಅಂತಂದ್ರೆ ಅರ್ಜುನನೂ ಹೌದು ಇಂದ್ರಾತ್ಮಜ ಅಂದರೆ ನಮ್ಮ ಮನಸ್ಸೂ ಹೌದು ಎಲ್ಲವೂ ಇಂದ್ರಾತ್ಮಜರೇ ಅದು ವಾಲಿಗೂ ಕೊನೆಯ ಭಗವಂತ ತನ್ನ ರಾಮತ್ವ ತನ್ನ ದಿಗತ್ವವನ್ನು ಭಗವಂತ ತೋರಿಸಿದ ಅರ್ಜುನನಿಗೂ ವಿಶ್ವರೂಪ ಒಂದರೊಳಗೆ ಅನಂತರೂಪವನ್ನು ತೋರಿಸಿದ ದಾಸರು ಹೇಳ್ತಾರೆ ಇಂದ್ರಾತ್ಮಜಗೆ ಈ ಮನಸ್ಸಿಗೆ ಅನಂತ ರೂಪವನ್ನು ನೀನು ತೋರಿಸು ಅಂತ ಪ್ರಾರ್ಥಿಸಬೇಕಂತೆ ಅದು ಇಂದ್ರಾತ್ಮಜ ಅಂತ ನಮಗೆ ಎಚ್ಚರ ಇರಬೇಕು ಇಂದ್ರನ ಮಗ ಅಂತ ನಮಗೆ ಎಚ್ಚರ ಬಂದಾಗ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಅದು ಹೇಗೆ ಇಂದ್ರನ ಆತ್ಮಜ ಅಂದರೆ ಮನಸ್ಸು ಇಂದ್ರನ ಮಗ ಅರ್ಥಾತ್ ಮನೋಭಿಮಾನಿಯಾದ ಇಂದ್ರನಿಗೆ ಸಂಬಂಧಪಟ್ಟದ್ದು ಇದು ಅಂತ ಯಾವಾಗ ನಾವು ತಿಳ್ಕೊಳ್ತೇವೆ ಆವಾಗ ಭಗವಂತ ದರ್ಶನ ಕೊಡ್ತಾನೆ ಇದು ಹೇಗೆ ಅಂತಂದರೆ ಮುಂದಿನ ಸಂಧಿಯಲ್ಲಿ ಇದನ್ನು ದಾಸರು ವಿವರಿಸ್ತಾರೆ ಅದು ಮಾತ್ರಿಕಾ ಸಂಧಿ ಮಾತ್ರಿಕಾ ಸಂಧಿಯಲ್ಲಿ ಇದರ ಬಗ್ಗೆ ತುಂಬ ಬೆಳಕು ಚೆಲ್ಲುತ್ತಾರೆ ಎಲ್ಲೆಲ್ಲಿ ಯಾವ್ಯಾವ ರೂಪವನ್ನು ನಾವು ಚಿಂತನೆ ಮಾಡಬೇಕು ಎಲ್ಲ ಅಡಿಯಿಂದ ಮುಡಿಯ ಎಲ್ಲ ಬಿಡಿಸಿ ಹೇಳುತ್ತಾರೆ ನಾವು ನಡೀಬೇಕು ನಡಿಬೇಕಾದ್ರೆ ನಡೆಯು ಅಂದ್ರೆ ಎರಡೂ ನಡೆಯದು ಈ ದೇಹವು ನಡೀಬೇಕು ಈ ಜೀವನವೂ ನಡೀಬೇಕು ಅಲ್ಲಿ ಭಗವಂತನ ಕಡೆಗೆ ಸಾಗಬೇಕು ನಾವು ಸಾಗಬೇಕಾದ್ರೆ ಏನಾಗಬೇಕು ನಡೀಬೇಕಾಗಿದ್ದರೆ ಏ ಕಾಲಲ್ಲಿ ನಡೀತೇನೆ ಅಂತ ಹೇಳ್ತೀವಿ ಕಾಲಲ್ಲಿ ನಡೀಲಿಕ್ಕಾಗುವುದಿಲ್ಲ ಮತ್ತೇನು ಆ ಕಾಲಲ್ಲಿ ಕೂತವ ಒಬ್ಬ ಇದ್ದಾನೆ ಅವನು ನಡೀಬೇಕು ಅವಾಗ ನಡೀಲಿಕ್ಕಾಗುತ್ತೆ ಕೆಲವು ಸಲ ಕೂತಿರ್ತೇವೆ ಅಯ್ಯೋ ಹೇಳಲಿಕ್ಕಾಗೋಲ್ಲ ಅಂತ ಒದ್ದಾಡ್ತಾ ಇರ್ತೇವೆ ಕಾಲು ಒದ್ತೇವೆ ತಿಕ್ತೇವೆ ಹೊಡಿತೇವೆ ಬಡಿತೇವೆ ಯಾಕೆ ಕಾಲು ಅಲ್ಲ ಮತ್ತೆ ದಾತರು ಹೇಳಿದ್ರು ಕಾಲು ಇದ್ರೆ ಸಾಕಾಗುವುದಿಲ್ಲ ಆಮೇಲೆ ಅವರು ಹೇಳುವ ಮಾತು ಅದರ ಜಯಂತ ಇದ್ದಾನೆ ಅವನ ಚಿಂತನೆ ಮಾಡಬೇಕಾಗಿರುತ್ತೆ ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ಅಂತ ಹೇಳುತ್ತೆ ಅಂದರೆ ಕಾಲು ಮುಖ್ಯ ಅಲ್ಲ ಕಾಲಿನಲ್ಲಿರತಕ್ಕಂತಹ ವ್ಯಕ್ತಿ ಆ ಶಕ್ತಿ ಆ ದೇವತೆ ಚಿಂತನೆ ಬೇಕು ನಾವು ನಡೆಯುವುದಲ್ಲ ನಮ್ಮ ಕಾಲಲ್ಲಿ ಕೂತ ಜಯಂತ ನಡೀತಾ ಇರ್ತಾನೆ ಇದು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇರೋದು ಜಯಂತ ನಡೆಯುವುದು ನಾವು ನಡೆದರೆ ಎಲ್ಲಿಯೋ ನಡೆಯುತ್ತೆ ಜಯಂತ ನಡೆದರೆ ನೇರ ದೇವಸ್ಥಾನಕ್ಕೆ ನಡೆಸ್ತಾನೆ ಅಂದರೆ ದೇ ಕಾಲಲ್ಲಿ ಜಯಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅನುಸಂಧಾನ ಬಂತು ಅಂತ ಆದಾಗ ನಮಗೆ ಪರಾಜಯ ಬರುವುದಿಲ್ಲ ಜಯ ಆಗುತ್ತೆ ಹೇಗೆ ಜಯ ಆಗುತ್ತೆ ಸುಮೇಧ ನಿಪ್ಪ ಸುಮೇಧ ಸುಮೇಧ ನಾಮಕನಾದಂತಹ ಭಗವಂತ ಜಯಂತನ ಒಳಗೆ ಇರ್ತಾನೆ ಹಾಗಾಗಿ ಕಾಲಲ್ಲಿ ಜಯಂತ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದರೆ ಜಯಂತ ನಮ್ಮನ್ನು ಜಯದ ಕಡೆಗೆ ಅರ್ಥಾತ್ ಸುಮೇಧನ ಕಡೆಗೆ ಅರ್ಥಾತ್ ಒಳ್ಳೆಯ ಮೇಧಸ್ಸನ್ನು ಕೊಟ್ಟು ಮೇಧಸ್ವಿಯನ್ನು ಪ್ರೇರಣೆ ಮಾಡದಕ್ಕ ಬುದ್ಧಿ ಪ್ರಚೋದಕರಾದ ಭಗವಂತನಿದ್ದಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಭಗವಂತನಿದ್ದಲ್ಲಿ ಕರ್ಕೊಂಡು ಹೋಗುದರೆ ಬೇರೆ ಬೇರೆ ರೀತಿಯಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಥವಾ ದೇವರ ಪರಿಚಯ ಮಾಡಿಸಿಕೊಡತಕ್ಕಂತಹ ಪ್ರವಚನಕ್ಕೆ ಕರ್ಕೊಂಡು ಹೋಗ್ತಾನೆ ಪಾಠಕ್ಕೆ ಕರ್ಕೊಂಡೋಗ್ತಾನೆ ಅಧ್ಯಯನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಈ ಅನುಸಂಧಾನ ನಮ್ಮಲ್ಲಿ ನೆಲೆದಿದ್ದಾಗ ಜಯಂತನನ್ನು ಮರೆತರೆ ಪರಾಜಯ ಬರ್ತಾನೆ ಪರಾಜಯ ಬಂದರೆ ಸುಮೇಧ ಅಲ್ಲ ದುರ್ಮೇಧದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ ಅದಕ್ಕೆ ದಾಸರು ಈ ಮಾತೃಕಾ ಸಂದಿಯಲ್ಲಿ ಯಾವ ಅವಯವದಲ್ಲಿ ಭಗವಂತ ಹೇಗೆ ತುಂಬಿದ್ದಾನೆ ಯಾವ ದೇವತೆಗಳು ಎಲ್ಲಿ ಇದ್ದಾರೆ ಇದರ ಪ್ರಕ್ರಿಯೆ ಇದರ ಅನುಸಂಧಾನ ಇದರ ಚಿಂತನೆ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳುತ್ತೆ